ಸ್ವಿಣಿ ಅವತಾರೇ ವಸು ವಸತ ಚಾಣೋರರ್ದೀರಂದೇ ಜಗದ್ಗುರು ಾರ್ದ ಹೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಪೋ ಪಾಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ व्यासे ವ್ಯಾಥಿ ಪುರಮುನಿ मध्ये ಮಹಾಭಾರತ ಅದ್ವೈತೃಷ್ಠವರ್ಷಿಣೀ ಭಗವತೀ ಅಷ್ಟಾ ದಶಾಧ್ಯಾಂ ಅಂಬ ಅನುಸನ್ನ ಭಗವದ್ಗೀತೆ ಭೇಷಣೀ <coughs> नम हम उपन्यास नोड़े ज्ञानव केसम रीत दृष्टि अंत प्रपंच ना इन गुणलिंद ಪ್ರಪಂಚವೂ ಕೂಡ ತ್ರಿಗುಣಮಯ ನಾವು ಕೂಡ ತ್ರಿಗುಣಮಯ ನಮ್ಮ ಹಾಗೂ ಪ್ರಪಂಚದ ನಡುವೆ ಯಾವ ಯಾವ ಕೆಲಸ ಕಾರ್ಯಗಳು ಕ್ರಿಯೆಗಳು ಅಲ್ಲಿ ಒಂದಕ್ಕೊಂದು ಪರಸ್ಪರ ತಾಗಿ ಒಂದು ಎಕ್ಸ್ಚೇಂಜ್ ವಿನಿಮಯ ನಡೀತದೆಯೋ ಅದನ್ನು ನಾವು ಕೆಲಸ ಅಂತ ಕರಿತೀವಿ ಕ್ರಿಯಾ ಅಂತ ಕರಿತೀವಿ ಕೆಲಸ ಆಗುವುದು ನಾವು ಪ್ರಪಂಚದೊಂದಿಗೆ ವಿನಿಮಯ ಮಾಡಿಕೊಂಡಾಗ ಕೆಲಸ ಆಗುತ್ತೆ ನಾವು ನಮ್ಮಲ್ಲಿರ್ತಕ್ಕಂತಹ ಅಹಂಕಾರ ಪ್ರಪಂಚ ಈ ಮೂರೂ ಕೂಡ ಗುಣಗಳಿಂದ ಹೊರತಾಗಿ ಇಲ್ಲ ಅಥವಾ ಪ್ರಪಂಚದಿಂದ ಹೊರತಾಗಿ ಇಲ್ಲ ಪ್ರಪಂಚದ ಇದೆ ಪ್ರಪಂಚ ಗುಣಗಳಿಂದ ಮಾಡಲ್ಪಟ್ಟಿದ್ದು ತ್ರಿಗುಣಗಳಿಂದ ಹೀಗಾಗಿ ಅಲ್ಲಿ ಒಂದು ಕ್ರಿಯೆ ಅಂತ ನಡಿಬೇಕಾದರೆ ನಾವು ನಮ್ಮಲ್ಲಿರತಕ್ಕಂತಹ ಅಹಂಕಾರ ಮತ್ತು ಈ ಪ್ರಪಂಚ ಒಂದಕ್ಕೊಂದು ಸೇರಬೇಕು ಹಾಗೆ ಸೇರಿದಾಗ ಕ್ರಿಯೆ ಆಗುತ್ತೆ ಈ ಒಂದು ಅಂಶವನ್ನು ಎತ್ತಿ ಹಿಡಿದು ಅದರ ಮೇಲೆಯೇ ತನ್ನ ಎಲ್ಲ ಮನಸ್ಸನ್ನು ಇಟ್ಟಿರ್ತಾನೆ ಬುದ್ಧಿಯಲ್ಲಿ ಆದ್ದರಿಂದ ಅವನಿಗೆ ಖಚಿತವಾಗಿ ಗೊತ್ತಿರ್ತದೆ ಕೆಲಸ ತನ್ನಿಂದ ಗುಣದಿಂದ ಗುಣಗಳು ಪ್ರಕೃತಿಯಲ್ಲಿ ನಡೆಸ್ತಕ್ಕಂತಹ ಒಂದು ಕ್ರಿಯೆ ಹೊರತು ಆ ಕ್ರಿಯೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಅವನಿಗೆ ಅತ್ಯಂತ ಚೆನ್ನಾಗಿ ಅಲ್ಲಿ ಬುದ್ಧಿಯಲ್ಲಿ ಸ್ಥಿರವಾಗಿ ಗೊತ್ತಿರ್ತದೆ ಪುಸ್ತಕ ಓದಿ ಗೊತ್ತಿರೋದಿಲ್ಲ ಸ್ಥಿರವಾಗಿ ಆ ಅನುಭವದ ಹಿನ್ನೆಲೆಯಲ್ಲಿ ಗೊತ್ತಿರ್ತದೆ ಪುಸ್ತಕ ಓದಿ ಗೊತ್ತಿರೋದು ಅಂದರೆ ಕೇವಲ ಈ ಪುಸ್ತಕ ಓದುವಂತಹ ಸಮಯದಲ್ಲಿ ಮಾತ್ರ ಆ ಜ್ಞಾನ ಇರುತ್ತೆ ಪುಸ್ತಕ ಬಿಟ್ಟು ಹೊರಗಡೆ ಜಗತ್ತಿನಲ್ಲಿ ಧುಮುಕಿದಾಗ ಅದೆಲ್ಲವನ್ನು ಮರೆತು ಹೋಗಿ ಅದರ ಪ್ರವಾಹದಲ್ಲಿ ಆತ್ಮ ಕೊಚ್ಚಿಕೊಂಡು ಹೋಗ್ತಾನೆ ತಾನೇ ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹ ಭ್ರಮೆಯ ಸುಳಿ ಒಳಗೆ ಆದರೆ ನಿಜವಾದ ತತ್ವಜ್ಞಾನಿಯಾದವನು ಈ ಸತ್ಯವನ್ನು ಯಾವುದು ಗುಣಗಳು ಗುಣಗಳೊಂದಿಗೆ ಬೆರೆತುಕೊಂಡೇ ಕೆಲಸವಾಗ್ತಾ ಇರುವುದು ಪ್ರಕೃತಿಯಲ್ಲೇ ಎಲ್ಲಾ ಕೆಲಸ ಕಾರ್ಯಗಳು ಇರುವುದು ನನ್ನಲ್ಲಿ ಆ ಕೆಲಸಗಳು ಇಲ್ಲ ನನಗೆ ಕೆಲಸದ ಅವಶ್ಯಕತೆ ಇಲ್ಲ ಅನ್ನುವಂತಹ ದೃಢವಾದಂತಹ ಜ್ಞಾನ ಅವನಲ್ಲಿ ಇರುತ್ತೆ ಹೀಗಾಗಿ ಆತ ಏನು ಮಾಡ್ತಾನೆ ಅಂದರೆ ಗುಣಗಳು ಮಾಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ಅಂಟಿಕೊಳ್ಳುವುದಿಲ್ಲ ಅಂಟಿಸಿಕೊಳ್ಳುವುದಿಲ್ಲ ಆದರೂ ಕೂಡ ಆ ಕೆಲಸ ನಡೀತಾ ಇರ್ತದಲ್ಲ ಆ ಕೆಲಸವನ್ನು ನಡೆಯುವಂತೆ ಆತ ಬಿಡ್ತಾನೆ ಹಾಗೆಯೇ ಬಿಡ್ತಾನೆ ಕೆಲಸ ಅದರ ಪಾಡಿಗೆ ಅದನ್ನ ನಡ್ಕೊಂಡು ಹೋಗಲಿ ಎಲ್ಲಿಯವರೆಗೆ ಆ ಜ್ಞಾನ ಸ್ಥಿರವಾಗಿ ಈ ಮನುಷ್ಯನಲ್ಲಿ ಇರ್ತದೆಯೋ ಅಲ್ಲಿ ತನಕ ಯಾವ ಗುಣಗಳು ಯಾವ ಪ್ರಪಂಚವೂ ಕೂಡ ಆ ವ್ಯಕ್ತಿಯನ್ನು ಇಷ್ಟೂ ಕೂಡ ಕಲ್ಲಿಸಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಜ್ಞಾನದ ಶಕ್ತಿ ಅಂತಕ್ಕಂಥದ್ದು ಅಪರಿಮಿತವಾದಂತಹ ಶಕ್ತಿ ಅದರ ಶಕ್ತಿಯನ್ನು ನಾವು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಊಹಿಸಿಕೊಳ್ಳಿಕ್ಕೂ ಸಾಧ್ಯವಿಲ್ಲ ಅಂತಹ ಶಕ್ತಿ ಸಂಪನ್ನನಾದಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಧುಮುಕಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೂ ಕೂಡ ಆತ ಅದಕ್ಕೆ ಅಂಟಿಕೊಳ್ಳದಂತೆ ತನಗೆ ಅದರಿಂದ ಏನೂ ಬೇಡವೋ ಎಂಬತ್ತೆ ಇರ್ತಾನೆ ಹಾಗೆ ಆತ ಇದ್ರೆ ಉಳಿದ ಯಾರು ಇಂತಹ ಒಂದು ಶಾಸ್ತ್ರ ಅಥವಾ ಇಂತಹ ವಿಜ್ಞಾನದ ಪರಿಚಯ ಇಲ್ಲದೆ ಇರತಕ್ಕಂತಹ ಸಾಮಾನ್ಯರಾದಂತಹ ಜನರು ಅವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಭಗವಂತ ಪುನಃ ಈ ಇಪ್ಪತ್ತೊಂಬತ್ತನೇ ಮಂತ್ರದಲ್ಲಿ ಹೇಳ್ತಾನೆ ಪ್ರಕೃತೆ ಗುಣಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ನವಿಧ ಮಂದಾನ್ ಕೃತ್ಸ್ನವಿತ್ ನ ವಿಚಾಲ ಈಗ ಮಂದಾ ಮಂದರು ಅಂದರೆ ಪ್ರಕೃತೇ ಗುಣಸಮ್ಮೂಢ ಪ್ರಕೃತಿಗೆ ಸೇರಿದಂತಹ ಗುಣದಲ್ಲಿ ಮೋಹವನ್ನ ಹೊಂದಿರತಕ್ಕಂಥವ್ರು ನಾನೇ ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ನನ್ನ ಕೈಕಾಲುಗಳೇ ಕೆಲಸವನ್ನು ಮಾಡ್ತಾ ಇದ್ದೆ ನನಗೆ ಸೇರಿದ್ದು ನಾನೇ ಆ ಶರೀರ ಅನ್ನುವಂತಹ ಬುದ್ಧಿಯನ್ನು ಹೊಂದಿರತಕ್ಕಂತಹ ಪ್ರಕೃತಿಯೇ ತಾನು ಅನ್ನುವಂತಹ ಆರೋಪ ಮಾಡಿಕೊಂಡಿರತಕ್ಕಂತಹ ಅಲ್ಪಮತಿಗಳು ಅವರೇ ಮಂದರು ಅಂಥವರು ಪ್ರಕೃತಿಯ ಕೆಲಸವಾದಂತಹ ಸತ್ವರಜ್ತಮ ಗುಣಗಳು ಮತ್ತು ಅವುಗಳ ಕಾರ್ಯಗಳಲ್ಲಿ ಗಟ್ಟಿಯಾಗಿ ಅಂಟಿಕೊಂಡ್ಬಿಟ್ಟಿರ್ತಾರೆ ತಮ್ಮ ಯಾವಾಗ ತಮ್ಮ ಬುದ್ಧಿಯಲ್ಲಿ ಪ್ರಖರವಾದಂತಹ ಜ್ಞಾನ ಬಂತೋ ಅವರು ತಿಳ್ಕೊಳ್ತಾರೆ ನಾನು ಅತ್ಯಂತ ಬುದ್ಧಿವಂತ ಈ ಜಗತ್ತಿನಲ್ಲಿ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಅದೇ ಮನ ಆ ಬುದ್ಧಿಯಲ್ಲಿ ತಮಸ್ಸು ಕುಳಿತಾಗ ಆ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೆ ಇರುವಾಗ ದಡ್ಡತನ ಆ ಬುದ್ಧಿಗೆ ಬಂದಾಗ ಅದೇ ವ್ಯಕ್ತಿ ಬುದ್ಧಿಯನ್ನ ತನಗೆ ಆರೋಪ ಮಾಡಿಕೊಂಡು ಹೇಳ್ತಾನೆ ಅಯ್ಯೋ ನಾನು ದಡ್ಡ ನಾನು ಯಾವುದಕ್ಕೂ ಕೆಲಸಕ್ಕೆ ಬಾರ್ದವನು ಎಲ್ರೂ ಕೂಡ ನನ್ನ ಹಳೀತಾ ಇದ್ದಾರೆ ಛೆ ಈ ರೀತಿಯಲ್ಲಿ ದುಃಖಿಸ್ತಾನೆ ನಿಜವಾಗಿಯೂ ಕೂಡ ಅವನು ದುಃಖಿಸಬೇಕಾದ ಅಗತ್ಯವೇ ಇಲ್ಲ ಆ ಬುದ್ಧಿ ಹಾಗೂ ಬುದ್ಧಿಯ ಕಾರ್ಯಗಳು ಇವನಿಗೆ ಸೇರಿಲ್ಲ ಬುದ್ಧಿ ಆತ ಚುರುಕು ಬುದ್ಧಿ ಇರಲಿ ಅತ್ಯಂತ ಜ್ಞಾನವನ್ನು ಹೊಂದಿರಲಿ ಅಥವಾ ತಮೋ ಗುಣದಿಂದ ಬುದ್ಧಿ ಕೂಡಿ ಅತ್ಯಂತ ದಡ್ಡನಾಗಿರಲಿ ಬುದ್ಧಿಯೇ ಅವನಲ್ಲ ಆದ್ದರಿಂದ ಬುದ್ಧಿಯ ಗುಣದೊಂದಿಗೆ ಈತ ತನ್ನ ತಾದಾತ್ಮೆ ಮಾಡಿಕೊಂಡಾಗ ಮಾತ್ರ ಈತ ಆ ರೀತಿಯಾಗಿ ನಾನು ಜಾಣ ನಾನು ದಡ್ಡ ಅಂತ ತಿಳ್ಕೊಳ್ತಾನೆ ಅಥವಾ ಶರೀರದೊಂದಿಗೆ ತಾದಾತ್ಮೆ ಮಾಡಿಕೊಂಡಾಗ ಅಯ್ಯೋ ನಾನು ಸ್ಥೂಲ ಅತ್ಯಂತ ದಪ್ಪಗಿದ್ದೇನೆ ಅಂತ ಅದೇ ಚಿಂತೆ ಇನ್ನೊಮ್ಮನೆಗೆ ಅಯ್ಯೋ ನಾನು ಅತ್ಯಂತ ತೆಳ್ಳಿಗಿದ್ದೇನೆ ಅಂತ ಅದೇ ಚಿಂತೆ ಯಾಕೆ ಅಂದರೆ ಶರೀರದೊಂದಿಗೆ ತಮ್ಮೊಂದಿಗೆ ತಮ್ಮನ್ನ ತಾದಾತ್ಯ ಮಾಡಿಕೊಂಡಿದ್ದಾರೆ ಹಾಗೆಯೇ ಮನಸ್ಸಿನಲ್ಲಿ ಅಯ್ಯೋ ಎಂತಹ ದುಃಖ ಬಂದಿದ್ಯಪ್ಪ ನಾನು ಅತ್ಯಂತ ದುಃಖಿ ಅಂತ ಇನ್ನೊಬ್ಬ ಆಹಾ ಎಷ್ಟು ಸುಖ ನಾನು ಎಂತಹ ಸುಖಿ ಅಂತ ಈ ಸುಖ ದುಃಖ ಎರಡೂ ಕೂಡ ಮನಸ್ಸಿಗೆ ಸೇರಿತ್ತು ಅವನಿಗಲ್ಲ ಆದರೂ ಕೂಡ ಆ ಮನಸ್ಸೇ ತಾನು ಅಂತ ಯಾವಾಗ ಆತ ಆರೋಪವನ್ನು ಮಾಡ್ಕೊಳ್ತಾನೋ ಅವಾಗ ತಾನೇ ಸುಖಿ ತಾನೇ ದುಃಖಿ ಅನ್ನುವಂತಹ ಒಂದು ಭ್ರಮೆಗೆ ಒಳಗಾಗ್ತಾನೆ ಇದೆಲ್ಲ ಪ್ರಪಂಚದಲ್ಲಿ ಯಾವ್ಯಾವ ಆಟ ನಡೀತಾ ಇದೆಯೋ ಆ ಎಲ್ಲ ಆಟಗಳೂ ಕೂಡ ಗುಣ ಮತ್ತು ಆ ಗುಣದ ಕರ್ಮ ಅದೆರಡರೊಂದಿಗೆ ನಾವು ನಮ್ಮನ್ನ ಅಂಟಿಸಿಕೊಂಡಿರುವುದೇ ಕಾರಣ ಆದ್ದರಿಂದ ಅಂಥವರು ಅವರಿಗೆ ಗೊತ್ತಿಲ್ಲ ತಾವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳೆಲ್ಲವೂ ಕೂಡ ಪ್ರಕೃತಿಗೆ ಸೇರಿದ್ದು ಅಂತ ಅಂಥವರು ಒಂದು ವೇಳೆ ಈ ಮನುಷ್ಯ ಜ್ಞಾನಿ ಕೆಲಸ ಮಾಡದೆ ಸುಮ್ಮನೆ ಹಾಗೆ ಬಿಟ್ಬಿಟ್ಟು ಆತ ತನ್ಪಾಡಿಗೆ ತಾನು ಇದ್ದರೆ ಇನ್ನೂ ಅಜ್ಞಾನದಲ್ಲಿ ಇರ್ತಕ್ಕಂತಹ ಅವರು ತಾವೂ ಕೂಡ ಕೆಲಸವನ್ನು ಬಿಟ್ಟು ನಿಜವಾದ ಜ್ಞಾನ ಬರದೆ ಕೊನೆಗೂ ಕೂಡ ಆ ಕೆಲಸ ಯಾವ ಒಂದು ಉದ್ದೇಶವನ್ನು ಅವರಿಗೆ ನೀಡಬೇಕಾಗಿತ್ತೋ ಅಂದರೆ ಚಿತ್ತಶುದ್ಧಿ ಆ ಚಿತ್ತಶುದ್ಧಿ ಆಗದೆ ಇತ್ಲಗೆ ಜ್ಞಾನವೂ ಬರದೆ ಇತ್ಲಗೆ ಅವರ ಆಸೆಯೂ ತೀರದೆ ಅವರು ಎಡಬಿಡಂಗಿ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಸುಮಾರು ಹಿಂದೆ ಒಬ್ಬನೊಬ್ಬ ವ್ಯಕ್ತಿ ದೊಡ್ಡ ಸಮಾಜ ಸೇವಕ ತುಂಬ ಸಮಾಜ ಸೇವೆ ಮಾಡ್ತಾ ಇದ್ದ ಆ ವ್ಯಕ್ತಿ ಅವನಿಗೆ ಒಮ್ಮೆ ಒಬ್ಬ ಸಾಧುಗಳ ಪರಿಚಯವಾಯಿತು ಸರಿ ಆ ಸಾಧುಗಳ ಒಂದು ವರ್ಚಸ್ವಿ ಪ್ರಭಾವದಿಂದ ಆತ ಅವರೊಂದಿಗೆ ಮಾತುಕತೆ ಆಡ್ತಾ ಈ ಸನ್ಯಾಸದ ಉದಾರವಾದಂತಹ ಉದಾತ್ತವಾದಂತಹ ಆದರ್ಶವನ್ನು ಮೆಲುಕು ಹಾಕ್ತೊಡಗಿದ ಅದರ ಮೇಲೆ ತುಂಬ ಒಂದು ರೀತಿಯ ಪೊಸೆಷನ್ ಬಂದುಬಿಡ್ತು ಕೊನೆಗೆ ಆತ ಏನು ಮಾಡ್ತಾ ಸರಿ ನಾನು ಕೂಡ ಸನ್ಯಾಸ ತೆಗೆದುಕೊಂಡು ಬಿಡ್ತೇನೆ ಅಂಥೇಳಿ ಆತ ಸನ್ಯಾಸವನ್ನು ತಗೊಂಡ ಆಯಿತು ಸನ್ಯಾಸ ತೊಗೊಂಡ ಆದರೆ ಅವನಿಗೆ ಗೊತ್ತಿಲ್ಲ ತಾನು ಅದಕ್ಕೆ ಅಧಿಕಾರಿಯೋ ಅಲ್ವೋ ತನ್ನ ಮನಸ್ಸು ಅದಕ್ಕೆ ತಯಾರಾಗಿತ್ತೋ ಇಲ್ವೋ ಅಂತ ಅವನಿಗೆ ಗೊತ್ತಿರಲಿಲ್ಲ ಸುಮಾರೊಂದು ಐದು ವರ್ಷ ಸನ್ಯಾಸ ತಗೊಂಡು ಕಷ್ಟಪಟ್ಟು ಅವನು ಹೇಗೋ ಇದ್ದ ನಂತರ ಅವನಿಗೆ ಗೊತ್ತಾಯಿತು ಇದು ಯಾಕೋ ಇದು ನನ್ನ ಮಾರ್ಗ ಅಲ್ಲ ಅಂತ ತಕ್ಷಣ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಆ ಮಠದಿಂದ ಆತ ಮಾಯ ಪುನಃ ನೋಡಿದರೆ ವಾಪಸ್ಸು ಅಲ್ಲೇ ಸಮಾಜದಲ್ಲಿ ಸಮಾಜ ಸೇವೆಯ ಕೆಲಸವನ್ನು ಇನ್ನೊಂದು ರೀತಿಯಲ್ಲಿ ಆತ ಶುರು ಮಾಡಿಕೊಂಡು ಬಂದಿದ್ದ ಆದ್ದರಿಂದ ಅಂತಹ ವ್ಯಕ್ತಿಯನ್ನು ಈ ವ್ಯಕ್ತಿ ಯಾರು ಈ ಅವನ ಸನ್ಯಾಸಕ್ಕೆ ಪ್ರಭಾವ ಸನ್ಯಾಸದ ಪ್ರಭಾವಕ್ಕೆ ಒಳಗಾಗಿಸಿದ್ನೋ ಒಂದು ವೇಳೆ ಆಗಲೇ ಬುದ್ಧಿ ಹೇಳಿದ್ರೆ ನೋಡಪ್ಪ ನೀನು ಚೆನ್ನಾಗಿ ನಿಷ್ಕಾಮ ಕರ್ಮದಿಂದ ಸಮಾಜಕ್ಕೋಸ್ಕರವೇ ದುಡಿತ ದುಡಿತ ಹೀಗೆ ಇದ್ದರೆ ಸನ್ಯಾಸ ಸ್ವೀಕರಿಸಿದ ಸ್ವೀಕರಿಸಿ ಯಾವ ಒಂದು ಉನ್ನತಿಯನ್ನು ಸಾಧಿಸ್ಬೋದೋ ಅದು ಇಲ್ಲೂ ಕೂಡ ಸಾಧ್ಯ ಅನ್ನುವಂತಹ ಮಾತನ್ನು ಇವರು ಹೇಳಿ ಅವನಿಗೆ ಪ್ರೋತ್ಸಾಹ ನೀಡಿದಿದ್ದರೆ ಆ ವ್ಯಕ್ತಿ ಇಲ್ಲಿ ಸನ್ಯಾಸ ತಗೊಂಡು ಒಂದು ಐದು ವರ್ಷ ಕಷ್ಟಪಟ್ಟು ಆಮ ವಾಪಸ್ ಹೋಗಿ ಈ ರೀತಿಯ ಸರ್ಕಸ್ಸು ಮಾಡಲಿಕ್ಕೆ ಅವಕಾಶ ಇರ್ತಿರಲಿಲ್ಲ ಆದ್ದರಿಂದ ಈ ಇದರ ಈ ಗುಣದ ವಿಜ್ಞಾನವನ್ನು ಬಲ್ಲಂತಹ ಜ್ಞಾನಿಗಳು ಅವ್ರ ಏನ್ಮಾಡಬೇಕು ಅಂದರೆ ತಾನ ಅಕೃತ್ಸ್ನ ವಿಧ ಅಕೃತ್ಸ್ನ ವಿಧ ಅಂದರೆ ಅಜ್ಞಾನಿಗಳು ಯಾರು ಗುಣದ ಹಾಗೂ ಅದರ ಕರ್ಮದ ಸೈನ್ಸ್ ವಿಜ್ಞಾನವನ್ನು ಅರಿಯರೋ ಅದರ ಸೀಕ್ರೆಟ್ ಅನ್ನ ರಹಸ್ಯವನ್ನು ಅರಿಯರೋ ಅಂಥವರು ಅಕೃತ್ಸ್ನ ವಿಧ ಕೃತ್ಸ್ನ ಅಂದರೆ ಸಂಪೂರ್ಣ ಅಂತ ಅಕೃತ್ನ ಅಂದ್ರೆ ಏನೂ ಗೊತ್ತಿಲ್ಲದಂತಹ ಅರ್ಥ ಅಕೃತ್ಸ್ನ ವಿಧ ಏನೂ ಗೊತ್ತಿಲ್ಲದೆ ಇರತಕ್ಕಂಥವರು ಅಂಥವರನ್ನ ಕೃತ್ನ ವಿತ್ ಅಂದ್ರೆ ಸಂಪೂರ್ಣವಾಗಿ ತಿಳಿದಂತಹ ಕೃತ್ನ ಅಂದ್ರೆ ಸಂಪೂರ್ಣ ವಿತ್ ಅಂದ್ರೆ ತಿಳಿದವರು ಕೃತ್ನ ವಿತ್ ಅಂದ್ರೆ ಸಂಪೂರ್ಣವಾಗಿ ತಿಳಿದಂತಹ ಜ್ಞಾನಿಗಳು ನ ವಿಚಾಲಯೇ ಅವರ ಬುದ್ಧಿಯನ್ನು ಅಲುಗಾಡಿಸಬಾರದು ಅಂತ ಅರ್ಥ ಬುದ್ಧಿಯಲ್ಲಿ ಭೇದವನ್ನು ಅವರಿಗೆ ಉಂಟು ಮಾಡಬಾರದು ಅಯ್ಯೋ ಇದೇ ಶ್ರೇಷ್ಠವೋ ಅಥವಾ ನಾನ್ ಮಾಡ್ತಾ ಇರೋದ್ರೆ ಶ್ರೇಷ್ಠವೋ ಛೆ ನಾನು ಮಾಡ್ತಾ ಇರೋದು ಏನೋ ತಪ್ಪಿರಬೇಕು ನಾನು ಮಾಡ್ತಾ ಇರೋಲ್ಲಿ ಏನೋ ಒಂದು ತಪ್ಪಿರಬೇಕು ದೋಷ ಇರಬೇಕು ಅವ್ರು ಮಾಡ್ತಾ ಇರೋದು ಸರಿ ಇರಬೇಕು ಆದ್ದರಿಂದ ಅಲ್ಲಿಗೆ ಹೊರಟು ಹೋಗೋಣ ಅನ್ನುವಂತಹ ಯಾವ ಒಂದು ಚಾಂಚಲ್ಯ ಇದು ಬುದ್ಧಿಯಲ್ಲಿ ಅದು ಅಲುಗಾಡುವಂತಹ ಬುದ್ಧಿ ಅದು ಅಂತಹ ಅಲುಗಾಡುವಂತಹ ಬುದ್ಧಿ ಇದ್ದರೆ ಈಚೆ ಲೋಕದಲ್ಲೂ ಆತ ಸರಿಯಾಗಿ ಉನ್ನತಿಯನ್ನು ಪಡೆಯಲಾರ ಈ ಈಚೆ ಅಧ್ಯಾತ್ಮ ಮಾರ್ಗದಲ್ಲೂ ಕೂಡ ಸರಿಯಾದ ಉನ್ನತಿಯನ್ನು ಪಡೆಯಲಾರೆ ಹೀಗಾಗಿ ಅಂಥವರಿಗೆ ಈ ಜ್ಞಾನಿಯಾದವನು ತಾನೂ ಕೂಡ ಧುಮುಕಿ ತನಗೂ ಕೂಡ ಕೆಲಸದಲ್ಲಿ ಆಸಕ್ತಿ ಇದೆಯೋ ಎನ್ನುವಂತೆ ಕೆಲಸವನ್ನು ಮಾಡ್ತಾ ಆದರೆ ಆಸಕ್ತಿಯನ್ನು ಇವನು ಇಟ್ಟುಕೊಡದೆ ಚೆನ್ನಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡುವುದು ಅನ್ನೋದನ್ನು ಈತ ತೋರಿಸ್ತಾನೆ ಅಂತಹ ಅಜ್ಞಾನಿಗೆ ಹೀಗಾಗಿ ಆ ಅಜ್ಞಾನಿಯು ಕೂಡ ಕೆಲಸ ಮಾಡುವುದನ್ನು ಬಿಡದೆ ಅದರಲ್ಲೇ ಮಾಡ್ತಾ ಮುಂದೆ ಏಟು ತಿಂತ ಆ ಏಟಿನಿಂದ ಪಾಠವನ್ನು ಕಲಿತಾ ಯಾವ ರೀತಿಯಲ್ಲಿ ನಿಜವಾಗಿಯೂ ಕೆಲಸ ಮಾಡಬೇಕು ಮತ್ತು ಕೆಲಸದ ಮಿತಿ ಅನ್ನೋದು ಏನು ಇದೆಲ್ಲವನ್ನು ಆತ ಆಲೋಚನೆ ಮಾಡ್ತಾನೆ ಹೀಗೆ ಆಲೋಚನೆ ಮಾಡಿ ಆ ಬುದ್ಧಿಯಲ್ಲಿ ನಿಷ್ಕಾಮ ಕರ್ಮವನ್ನು ತನ್ನ ಕೈಗೆ ತೆಗೆದುಕೊಂಡು ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಹೀಗೆ ಲೋಕ ಸಂಗ್ರಹ ಕಾರ್ಯವನ್ನು ಜ್ಞಾನಿಯಾದವನು ಕೂಡ ಮಾಡಬೇಕು ಅನ್ನೋದನ್ನು ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳಿಕೊಡ್ತಾ ಇದ್ದಾನೆ ಮತ್ತೆ ಹೇಳ್ತಾನೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದರೆ ನನಗೆ ನಿಜವಾಗಿಯೂ ತೃಪ್ತಿಯಾಗುತ್ತೆ ಹಾಗೆ ಆ ವ್ಯಕ್ತಿಗೆ ಜ್ಞಾನ ಸಿಗುತ್ತೆ ಮೈ ಸರ್ವಾಳಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಇದು ಅರ್ಜುನನಿಗೆ ಹೇಳಿದ ಮಾತಾದರೂ ಕೂಡ ಎಲ್ಲ ಕರ್ಮಯೋಗಿಗಳಿಗೆ ಹೇಳಿದಂತಹ ಮಾತಿದು ಏನದು ಅಂತ ಹೇಳಿದ್ರೆ ಮೈ ನನ್ನಲ್ಲಿ ಎಂದು ಬಿಡ್ಡ ನನ್ನಲ್ಲಿ ಅಂದರೆ ಕೃಷ್ಣನಲ್ಲೋ ಮೈ ಅಂದರೆ ನನ್ನಲ್ಲಿ ಎಂತ ಅರ್ಥ ನನ್ನಲ್ಲಿ ಅಂದರೆ ಕೃಷ್ಣನಲ್ಲಿಯೋ ಹಾಗೆರೆ ಕೃಷ್ಣನಲ್ಲಿ ಮಾಡುವುದು ಹೇಗೆ ಹಾಗೆರೆ ಅಲ್ಲಾನಲ್ಲಿ ಮಾಡುವುದು ಹೇಗೆ ಆದ್ದರಿಂದ ಮಯಿ ಅಂದ್ರೆ ಭಗವಂತನಾದಂತಹ ನನ್ನಲ್ಲಿ ಅಂತ ಅರ್ಥ ಎಲ್ಲೆಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉತ್ತಮ ಪುರುಷವನ್ನ ಬಳಸಿದ್ದಾನೆಯೋ ನಾನು ನನ್ನಲ್ಲಿ ನನ್ನ ಅನ್ನುವಂತಹ ಶಬ್ದಗಳನ್ನು ಬಳಸಿದ್ದಾನೆಯೋ ಅಲ್ಲಿ ಕೃಷ್ಣ ಪರಮಾತ್ಮ ಭಾವಕ್ಕೆ ಏರಿ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಹೇಗೆ ನಮಗೆ ಗೊತ್ತಾಗತ್ತೆ ಅಂದ್ರೆ ಮುಂದೆ ಅಶ್ವಮೇಧಿಕ ಪರ್ವದಲ್ಲಿ ಅಥವಾ ಅನುಶಾಸನ ಪರ್ವದಲ್ಲಿ ಅನ್ಸುತ್ತೆ ಇನ್ನೊಮ್ಮೆ ಅರ್ಜುನ ಹೇ ಕೃಷ್ಣ ನೀನು ಹಿಂದೆ ಗೀತೆಯಲ್ಲಿ ಹೇಳಿದ್ದಿ ಯುದ್ಧದ ಸಮಯದಲ್ಲಿ ಈ ರೀತಿಯಾಗಿ ಅದು ಎಷ್ಟು ಚೆನ್ನಾಗಿತ್ತು ಆ ಉಪದೇಶಗಳೆಲ್ಲ ನನಗೀಗ ಮರ್ತೋಗ್ಬಿಟ್ಟಿದೆ ದಯವಿಟ್ಟು ಇನ್ನೊಮ್ಮೆ ಅದನ್ನು ಉಪದೇಶ ಮಾಡು ಅಂತ ಕೇಳ್ಕೊಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಬೈತಾನ ಏನಯ್ಯ ನೀನು ನಾನು ಅಂಥ ಉನ್ನತವಾದಂತಹ ಮಾನಸಿಕ ಅವಸ್ಥೆಯಲ್ಲಿ ಇದ್ದುಕೊಂಡು ನಾನು ಆ ಉಪದೇಶವನ್ನು ಹೇಳದೆ ನೀನು ಅದನ್ನು ಮರ್ತು ಬಿಡೋದಾ ಅಂತ ಹೇಳಿಬಿಟ್ಟು ಅವನಿಗೆ ಚೀ ಅಂತ ಹೇಳಿ ಆಗಲಿ ನಾನೀಗ ಉಪದೇಶ ಮಾಡ್ತೇನೆ ಆದರೆ ನನ್ನ ಮನಸ್ಸು ಆ ಒಂದು ಹಂತದಲ್ಲಿ ಇಲ್ಲ ಆ ಉನ್ನತ ಅವಸ್ಥೆಯಲ್ಲಿ ಇಲ್ಲ ಅಂತ ಹೇಳಿ ಆತ ಅನುಗೀತೆ ಅದನ್ನು ಉಪದೇಶ ಮಾಡ್ತಾನೆ ಅದು ಗೀತೆಯ ನಂತರ ಉಪದೇಶವಾದ್ದರಿಂದ ಅದಕ್ಕೆ ಅನುಗೀತೆ ಅಂತ ಹೆಸರು ಅನು ಅಂದರೆ ಅದನ್ನು ಅನುಸರಿಸಿಕೊಂಡು ಬಂದಂತಹ ಗೀತೆ ಅಂತ ಆ ಅನುಗೀತೆ ಅದರಲ್ಲಿ ಎಲ್ಲ ಚಾತುರ್ವರ್ಣ್ಯದ ನಾಲ್ಕು ಆಶ್ರಮದ ಹಾಗೆ ಅಧ್ಯಾತ್ಮ ಎಲ್ಲ ಮಿಶ್ರವಾಗಿರುವಂತಹ ಸಂದೇಶ ಅದರಲ್ಲಿದೆ ಆದ್ರಿಂದ ಅದಕ್ಕೆಷ್ಟಿದ್ರು ಕೂಡ ಎರಡನೆಯ ಸ್ಥಾನವೇ ಬರುತ್ತೆ ಭಗವಂತನೇ ಹೇಳಿದ್ರು ಕೃಷ್ಣನೇ ಹೇಳಿದ್ರು ಅರ್ಜುನನಿಗೇ ಹೇಳಿದ್ರು ಕೂಡ ಗೀತೆಯ ಸ್ಥಾನವನ್ನು ಅದು ಅಲಂಕರಿಸುವುದಿಲ್ಲ ಗೀತೆಯ ಮಟ್ಟಕ್ಕೆ ಅದು ಬರುವುದಿಲ್ಲ ಯಾಕೆ ಆಗ ಗೀತಾಚಾರ್ಯನ ಮನಸ್ಸು ಪರಬ್ರಹ್ಮದಲ್ಲಿ ಒಂದಾಗಿತ್ತು ಹೀಗಾಗಿಯೇ ಅಲ್ಲಿ ಮಯಿ ನನ್ನಲ್ಲಿ ಅಂತ ಹೇಳಿದ್ರೆ ಕೃಷ್ಣನಲ್ಲಿ ಅಂತ ತಗೊಳ್ಬಾರದು ಭಗವಂತನಲ್ಲಿ ಅಂತ ತಗೊಳ್ಬೇಕು ಭಗವಂತನಾದಂತಹ ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಇದು ಅದರ ಸೌಂದರ್ಯ ಎಲ್ಲ ಕರ್ಮ ಅಂದರೆ ಏನು ಅದಕ್ಕೆ ಒಂದಿಂತೂ ಕೂಡ ಎಕ್ಸೆಪ್ಷನ್ ಇಲ್ಲ ಮೊಲಗುವ ಕರ್ಮ ಉಸಿರಾಡುವ ಕರ್ಮ ಊಟ ಮಾಡುವ ಕರ್ಮ ನಡೆಯುವ ಕರ್ಮ ಎಲ್ಲ ಕರ್ಮಗಳು ಕೂಡ ನಿಮ್ಮ ನಿಮ್ಮ ನಿಮ್ಮ ಸ್ವಧರ್ಮದ ಕರ್ಮದೊಂದಿಗೆ ನೀವು ಟೀಚರ್ ಆಗಿದ್ದರೆ ಟೀಚರಿನ ಕರ್ಮ ನೀವು ಬಿಸ್ನೆಸ್ಮೆನ್ ಆಗಿದ್ರೆ ನಿಮ್ಮ ಬಿಸ್ನೆಸ್ ಕರ್ಮ ಅಥವಾ ನೀವು ವೈದ್ಯರಾಗಿದ್ದರೆ ವೈದ್ಯಕೀಯ ಕರ್ಮ ಯಾವುದೇ ಕರ್ಮವಾಗಿರಲಿ ಅದರ ಜೊತೆಗೆ ನಿಮ್ಮ ಪ್ರತಿಯೊಂದು ಶಾರೀರಿಕ ಮಾನಸಿಕ ವಾಚಿಕ ಕರ್ಮ ಸರ್ವಾಳಿ ಕರ್ಮಾಣಿ ಎಲ್ಲ ಕರ್ಮಗಳನ್ನ ಅಧ್ಯಾತ್ಮಚೇತಸ ಸನ್ಯಸ್ಯ ಅಧ್ಯಾತ್ಮಚೇತಸ ಅಂದ್ರೆ ಅಧ್ಯಾತ್ಮ ಬುದ್ಧಿಯಿಂದ ಅಧ್ಯಾತ್ಮ ಬುದ್ಧಿ ಅಂದರೆ ಏನು ಅಂತ ಹೇಳಿದ್ರೆ ಈ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರತಕ್ಕಂಥದ್ದು ಭಗವಂತನ ಶಕ್ತಿಯಿಂದ ಪ್ರಚೋದಿತವಾದಂತಹ ಪ್ರಕೃತಿಯಿಂದ ನಡೀತಾ ಇದೆ ನನ್ನಿಂದಲ್ಲ ಹೇಗೆ ಅಂದರೆ ಪ್ರಕೃತಿಯ ಒಂದು ಜಡ ಪ್ರಕೃತಿಯನ್ನು ನಡೆಸಬೇಕಾದ್ರೆ ಅದ್ರ ಹಿಂದೆ ಚೇತನ ಶಕ್ತಿ ಇರಬೇಕು ಚೈತನ್ಯ ಶಕ್ತಿ ಇರಬೇಕು ಆ ಚೈತನ್ಯ ಶಕ್ತಿ ಯಾವುದು ಈ ಫ್ಯಾನು ಓಡಾಡ್ತಾ ಇರಬೇಕಾದ್ರೆ ಇದ್ರ ಹಿಂದೆ ಒಂದು ಶಕ್ತಿ ಇರಬೇಕಲ್ಲ ವಿದ್ಯುತ್ ಶಕ್ತಿ ಹಾಗೆ ಪ್ರತಿಯೊಂದು ಜಡ ವಸ್ತು ತನ್ನಿಂತಾನೇ ಅದು ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅದನ್ನು ಪ್ರಚೋದಿಸಬೇಕಾದ್ರೆ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿಯೇ ಪರಮಾತ್ಮಶಕ್ತಿ ಚೈತನ್ಯ ಶಕ್ತಿ ಆತ್ಮಶಕ್ತಿ ಅಂತಹ ಆತ್ಮಶಕ್ತಿಯಿಂದ ಪ್ರಚೋದಿತವಾಗಿ ನಮ್ಮ ಕಣ್ಣಿಗೆ ನಮ್ಮ ಅನುಭವಕ್ಕೆ ಗೋಚರವಾಗ್ತಕ್ಕಂತಹ ಎಲ್ಲ ಕಾರ್ಯಗಳು ನಡೀತಾ ಇದೆ ನನ್ನ ನಿಜ ಜೀವನದಲ್ಲಿಯೂ ಕೂಡ ನಾವು ಸುತ್ತಮುತ್ತಲು ನೋಡ್ತಾ ಇರತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಆ ಭಗವಂತನ ಶಕ್ತಿಯ ಕೈವಾಡವಿದೆ ಹೀಗಾಗಿ ನಾನು ಇದನ್ನು ಮಾಡ್ತಾ ಇಲ್ಲ ಈ ಕ್ರಿಯೆಗಳೆಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವಂತಹ ಅಧ್ಯಾತ್ಮ ಬುದ್ಧಿಯಿಂದ ಆತ ಏನ್ ಮಾಡಬೇಕು ಅಂದ್ರೆ ಸನ್ಯಸ್ಯ ಸನ್ಯಸ್ಯ ಅಂದ್ರೆ ಏನು ಸನ್ಯಾಸ ಮಾಡಿ ಅಂತ ನೋಡಿದ್ರ ಎಲ್ಲರಿಗೂ ಕೂಡ ಸನ್ಯಾಸ ಮಾಡಿ ಅಂತ ಕೃಷ್ಣನ ಸನ್ಯಾಸ ಯಾವ ಸನ್ಯಾಸ ಅಂದ್ರೆ ಕಾವಿ ಬಟ್ಟೆ ಸನ್ಯಾಸ ಅಲ್ಲ ಕೃಷ್ಣನ ಸನ್ಯಾಸ ಯಾವತ್ತೂ ಕೂಡ ಕಾವಿ ಬಟ್ಟೆಯ ಸನ್ಯಾಸ ಅಲ್ಲ ಅವನ ಸನ್ಯಾಸ ಅಂತ ಹೇಳಿದ್ರೆ ಅಹಂಕಾರವನ್ನು ತ್ಯಜಿಸತಕ್ಕಂತಹ ನ್ಯಾಸ ನ್ಯಾಸ ಅಂದರೆ ಬಿಡುವುದು ಅಂತ ಅರ್ಥ ಸಂ ಅಂದರೆ ಸಂಪೂರ್ಣವಾಗಿ ಬಿಡುವುದು ಅಂತ ಅರ್ಥ ಸಂಪೂರ್ಣವಾಗಿ ಬಿಡುವುದು ಅಂದರೆ ಏನು ಮನೆ ಮಠ ಎಲ್ಲ ಬಿಟ್ಟು ನಾನು ಅನ್ನುವುದು ಮಾತ್ರ ಇಟ್ಕೊಂಡ್ರೆ ಅದು ಸನ್ಯಾಸ ಅಲ್ಲ ಮನೆ ಮಠ ಇದ್ದು ನಾನು ಅನ್ನೋದನ್ನು ಬಿಟ್ಬಿಟ್ರೆ ಅದು ಸನ್ಯಾಸ ನೋಡಿ ಮನೆ ಮಠ ಇದ್ದು ನಾನು ಅನ್ನೋದು ಅದರಲ್ಲಿ ನನ್ನದು ಅನ್ನೋದು ಬಿಟ್ಟರೆ ಅದು ಸನ್ಯಾಸ ಭಗವಂತನ ಒಂದು ಉಪದೇಶದಲ್ಲಿ ಸನ್ಯಾಸ ಅಂದ್ರೆ ಅದು ಆ ರೀತಿಯಲ್ಲಿ ಪ್ರತಿಯೊಂದು ಕರ್ಮ ಕರ್ಮ ಫಲದಲ್ಲಿ ಕರ್ಮದ ಒಂದು ಕರ್ತೃತ್ವದಲ್ಲಿ ನಾನು ಮತ್ತು ನನ್ನದು ಅನ್ನೋದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದೆ ಭಗವಂತ ನಂತರ ನಿರಾಶಿಹಿ ಯಾವ ರೀತಿಯ ಆಸೆಯೂ ಇಲ್ಲದೆ ಅಂತ ಹೇಳ್ಬಿಟ್ಟೆ ನಿರಾಶೀಹಿ ಯಾವ ರೀತಿಯ ಆಶೆಯೂ ಇಲ್ಲದೆ ಮುಕ್ತಿ ಪಡೆಯಬೇಕು ಅನ್ನುವ ಆಶೆಯೂ ಇಲ್ಲದೆ ಅಂತ ಅರ್ಥ ಮುಕ್ತಿ ಪಡೆಯಬೇಕು ಅನ್ನೋ ಆಸೆಯೂ ನನಗಿಲ್ಲ ಅಂತ ಇಟ್ಕೊಳ್ಳೋಣ ಆವಾಗ ಯಾವ ಉಪಯೋಗವೂ ಇಲ್ಲ ನಾನು ಅದಕ್ಕೋಸ್ಕರ ಕೆಲಸ ಮಾಡುವುದೇ ಇಲ್ಲ ನಾನು ನಿರಾಶೀಹಿ ಅಂದ್ರೆ ಸಾಮಾನ್ಯವಾದಂತಹ ಪ್ರಾಪಂಚಿಕ ಆಸೆಗಳನ್ನು ಬಿಟ್ಟು ಅಂತ ಅರ್ಥ ಮುಕ್ತಿಯ ಆಸೆಯನ್ನು ಉಳಿಸಿಕೊಂಡು ಅಂತ ಅರ್ಥ ಪ್ರಾಪಂಚಿಕ ಆಸೆಯನ್ನು ಬಿಟ್ಟರೆ ಮುಕ್ತಿಯ ಆಸೆ ಬರುತ್ತೆ ಆದ್ದರಿಂದ ನಿರಾಶೀಹಿ ಅಂತ ಹೇಳಿದ್ರೆ ಮುಕ್ತಿಯ ಆಸೆಯನ್ನ ಹೊರತು ಪಡಿಸಿದಂತಹ ಬೇರೆ ಎಲ್ಲ ಕ್ಷುಲ್ಲಕವಾದಂತಹ ಆಸೆಯನ್ನು ಬಿಟ್ಟು ನಿರ್ವಮಹ ನನ್ನದು ಅನ್ನುವುದು ಇಲ್ಲದೆ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನನ್ನದು ಎಂಬುದು ಇರಬಾರದು ಅಂತ ಅರ್ಥ ಯಾಕೆ ನನ್ನದು ಅನ್ನುವುದರಿಂದಲೇ ಮನಶಾಂತಿ ಕದಡುವುದು ನೀವು ಆಲೋಚನೆ ಮಾಡಿದ್ರೆ ಗೊತ್ತಾಗತ್ತೆ ನನ್ನದು ಅನ್ನುವುದು ಯಾವುದಿದೆ ಅಂತ ಯಾವುದು ನನ್ನದೋ ಅದು ಯಾವಾಗ್ಲೂ ಕೂಡ ನನ್ನ ಜೊತೆಗಿರ್ಬೇಕು ಅದು ನ್ಯಾಯ ಆಲೋಚನೆ ಮಾಡಿ ನನ್ನದು ಅನ್ನೋದು ಯಾವಾಗ್ಲೂ ಕೂಡ ನನ್ನ ಜೊತೆಗಿರಬೇಕು ಸತ್ ಮೇಲು ಮೊಟ್ಟ ಮೊದಲನೆಯದಾಗಿ ನಮಗೆ ಬೀಳ್ತಕ್ಕಂತ ಬರೆಯೇ ಶರೀರವೇ ನಂದಲ್ಲ ಅಂತ ಯಾಕೆ ಸಾವು ಅನ್ನೋದೇ ಅದೇ ಯಾವುದೋ ಶರೀರವನ್ನು ತ್ಯಾಗ ಮಾಡ್ತಕ್ಕಂಥದ್ದು ಶರೀರವನ್ನ ಜೊತೆಗೆ ಸಂಬಂಧವಾಗಿ ಇಟ್ಟುಕೊಂಡೇ ಈ ಜಗತ್ತೆಲ್ಲ ಇದೆ ನನಗೆ ನೋಡಿ ಆಲೋಚನೆ ಮಾಡಿ ಶರೀರವನ್ನು ಸಂಬಂಧವಾಗಿ ಇಟ್ಕೊಂಡು ಹೆಂಡತಿ ಶರೀರವನ್ನು ಸಂಬಂಧವಾಗಿ ಇಟ್ಕೊಂಡು ಗಂಡ ಶರೀರವನ್ನು ಸಂಬಂಧವಾಗಿ ಇಟ್ಕೊಂಡು ಮಕ್ಕಳು ಪುನಃ ಆ ಶರೀರದ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನ ಸಂಬಂಧವಾಗಿ ಇಟ್ಟುಕೊಂಡು ಈ ಸಮಾಜ ಅದರಲ್ಲಿರ್ತಕ್ಕಂಥ ಅಧಿಕಾರ ಆಸ್ತಿ ಪಾಸ್ತಿ ಎಲ್ಲದೂ ಕೂಡ ಅದರ ಮೇಲೆ ನಿಂತಿದೆ ಆದ್ದರಿಂದ ಯಾವುದು ಅಶಾಶ್ವತವೋ ಯಾವುದು ನಶ್ವರವು ಯಾವುದು ನನ್ನದಲ್ಲವೋ ನನ್ನದಲ್ಲದ ಮೇಲೆ ನಿಂತುಕೊಂಡಿರ್ತಕ್ಕಂಥ ಎಲ್ಲವೂ ಕೂಡ ನನ್ನದಲ್ಲ ಅದು ಯಾವ ರೀತಿಯಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ಕಾರ್ಡ್ ಬೋರ್ಡ್ ಇಡ್ತಾರೆ ಎಲ್ಲ ಇಸ್ಪಿಟ್ ಕಾರ್ಡ್ ಗಳನ್ನೆಲ್ಲ ಇಟ್ಬಿಟ್ಟು ಸುಮ್ನೆ ಒಂದು ಹೀಗೆ ಅಂತು ಅಂದ್ರೆ ಪಟಪಟ ಪಟ ಪಟ ಅಂತ ಹೇಗೆ ಬೀಳುತ್ತಲ್ಲ ಹಾಗೆಯೇ ಶರೀರ ಒಂದು ಬಿತ್ತು ಅಂದ್ರೆ ಶರೀರದ ಮೇಲೆ ಇರ್ತಕ್ಕಂತ ನಿಮ್ಮ ಶಾಶ್ವತ ಅನ್ನುವಂತ ಬುದ್ಧಿ ಹೊರಟೋಯ್ತು ಅಂದ್ರೆ ಬೇರೆ ಎಲ್ಲದ್ರ ಮೇಲೆ ಆ ಬುದ್ಧಿ ಹೊರಟೋಗುತ್ತೆ ಶಾಶ್ವತ ಅನ್ನುವಂತ ಬುದ್ಧಿ ಹೊರಟೋಗುತ್ತೆ ಹಾಗೆ ಇಲ್ಲಿಯೂ ಕೂಡ ಭಗವಂತ ಹೇಳ್ತಾ ಇದ್ದ ನಿರ್ಮಮೋ ಭೂತ್ವ ನಿರ್ಮಮರಾಗಿ ನನ್ನದಲ್ಲ ಅನ್ನುವಂತಹ ಬುದ್ಧಿಯನ್ನು ಇಟ್ಟುಕೊಂಡು ಏನ್ ಮಾಡಬೇಕು ಯುದ್ಧಸ್ವ ವಿಗತ ಜ್ವರ ಯಾವ ಒಂದು ಮಾನಸಿಕ ಕ್ಲೇಶಕ್ಕೂ ಆಸ್ಪದವನ್ನು ಕೊಡದೆ ವಿಗತ ಜ್ವರ ರಹಿತನಾಗಿ ಅಂತ ಅರ್ಥ ಜ್ವರ ಅಂದ್ರೆ ಏನು ಟೈಫಾಯ್ಡಾ ಲೂವಾ ನಿಮೋನಿಯ ಏನಿಲ್ಲ ಜ್ವರ ಅಂದರೆ ಜ್ವರ ಅಂದರೆ ತಾಪ ಅಂತ ಅರ್ಥ ತ್ರಿತಾಪಗಳು ನಮ್ಮ ಜೀವನದಲ್ಲಿ ಬರ್ತದೆ ಯಾವುದು ಆದಿಭೌತಿಕ ತಾಪ ಆಧ್ಯಾತ್ಮಿಕ ತಾಪ ಮತ್ತು ಆದಿದೈವಿಕ ತಾಪಗಳು ಏನಿದು ಆದಿಭೌತಿಕ ತಾಪ ಅಂತ ಹೇಳಿದ್ರೆ ಬೇರೊಂದು ಭೂತದಿಂದ ಉಂಟಾಗ್ತಕ್ಕಂತಹ ಬೇರ ಮನುಷ್ಯರಿಂದ ಪ್ರಾಣಿಗಳಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ಅದು ಆದಿಭೌತಿಕ ತಾಪ ನಮ್ಮ ಜೀವನದಲ್ಲಿ ಬೇಡ ಅಂದ್ರೂ ಬೇಕು ಅಂದ್ರೂ ಬರುತ್ತೆ ಬೇಕು ಅಂತ ಯಾರು ಹೇಳಲ್ಲ ಆದರೂ ಬೇಡ ಅಂದ್ರೂ ಕೂಡ ಬರುತ್ತೆ ಯಾವಾಗಾದ್ರೂ ಒಂದು ಸಮಯದ ಬರುತ್ತೆ ಆದಿಭೌತಿಕ ಆದಿದೈವಿಕ ಅಂದ್ರೆ ಈಗಾಗ್ತಾ ಇದು ಆದಿ ದೈವಿಕ ಮಳೆ ಇಲ್ಲದೆ ಅತ್ಯಂತವಾಗಿ ಈ ಸೂರ್ಯ ಪ್ರಚಂಡ ಶಕ್ತಿಯಿಂದ ನಮ್ಮನ್ನು ಬೇಯಿಸ್ತಾ ಇದ್ದಾನಲ್ಲ ಅದು ಆದಿದೈವಿಕ ತಾಪ ದೈವೀ ಶಕ್ತಿ ಪ್ರಕೃತಿಯ ಹಿಂದೆ ಇರತಕ್ಕಂಥ ದಿವ್ಯವಾದ ಶಕ್ತಿ ಅದರಿಂದ ನಡೀತಕ್ಕಂತಹ ತಾಪ ಆಧ್ಯಾತ್ಮಿಕ ತಾಪ ಅಂತ ಹೇಳಿದ್ರೆ ನಮ್ಮ ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ಕಾಯಿಲೆ ಕಸಾಳೆಗಳು ಮಾನಸಿಕವಾದಂತಹ ಡಿಪ್ರೆಷನ್ ದುಗುಡಗಳು ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ತಾಪದಲ್ಲಿ ಬರ್ತದೆ ಈ ಮೂರೂ ತಾಪ ಬಂದರೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಯಾಕೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಿನ್ನ ಶರೀರಕ್ಕೆ ಸಂಬಂಧಪಟ್ಟಿದ್ದು ಯಾವಾಗ ನಿನ್ನ ಶರೀರದ ಮೇಲೆಯೇ ನಿನಗೆ ಶಾಶ್ವತ ಅನ್ನುವಂಥ ಬುದ್ಧಿ ಇಲ್ಲವೋ ವಿಚಾರ ಮಾಡಿ ಅವುಗಳ ಶಾಶ್ವತವೋ ಅವುಗಳು ಯಾವಾಗಲೂ ಇರ್ತವೆಯೋ ಅವುಗಳು ನಿನಗೆ ಸೇರಿದ್ದೋ ಅಲ್ಲ ನಿನಗೆ ಸೇರಿದ್ರೆ ಅದರ ಮೇಲೆ ಮಮತೆಯೋ ಅಥವಾ ಕೋಪವೋ ಏನೋ ಮಾಡಬೇಕಾಗಿತ್ತು ಉದಾಹರಣೆಗೆ ಬೀದಿ ಏನೋ ಒಂದು ಜಗಳ ನಡೀತಾ ಇದೆ ನಿಮಗೇನಾದರೂ ಸಂಬಂಧ ಇದೆಯ ಅದು ನಿಮ್ಗೇನೂ ಸಂಬಂಧ ಇಲ್ಲ ನೀವು ಹೇಗೆ ನೋಡ್ತೀರ ಅದನ್ನ ಪ್ರೇಕ್ಷಕರ ದೃಷ್ಟಿಯಿಂದ ನೋಡ್ತೀರ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ನೋಡ್ತೀರ ಅದೇ ಬೀದಿಯಲ್ಲಿ ನಡೀತಿರುವಂತಹ ಜಗಳದಲ್ಲಿ ಯಾರೋ ಒಬ್ರು ನಿಮ್ಮ ಸಂಬಂಧಿಕರೇ ಇರಲಿ ಆ ಹೇಗೆ ನೋಡ್ತೀರಿ ನೋಡಿ ಇದೇ ಡಿಫ್ರೆನ್ಸ್ ನಿಮಗೆ ಮನಸ್ಸಿನಲ್ಲಿ ಇದು ಆಗ್ತಾ ಇರುತ್ತೆ ಏನೋ ಬೇಯ್ತಾ ಇರುತ್ತೆ ಆದರೆ ಅವರ ಸಂಬಂಧ ಯಾರಿಗೆಂದು ಅವರು ನೋಡ್ತಾ ಇರಬೇಕಾದ್ರೆ ನಿರ್ವಹಾರ ಚಿತ್ರದಿಂದ ನೋಡ್ತಾ ಇರ್ತಾರೆ ಎಂಟರ್ಟೈನ್ಮೆಂಟ್ ಹಾಗೆಯೇ ಪ್ರತಿಯೊಂದು ಕೂಡ ಈ ಶರೀರಕ್ಕೆ ಮತ್ತು ಶರೀರದ ಸಂಬಂಧದ ಸಂಬಂಧ ಅದು ದೂರದ ಸಂಬಂಧ ಅಂತಹ ದೂರದ ಸಂಬಂಧಕ್ಕೆ ಯಾವ ಚಿಂತೆಯನ್ನು ಮಾಡದೆ ವಿಗತ ಜ್ವರ ವಿಗತ ಜ್ವರನಾಗಿ ಯುದ್ಧಸ್ವ ಯುದ್ಧ ಸಂಸಾರದಲ್ಲಿ ಧುಮುಕು ಸಂಸಾರದ ಯುದ್ಧದಲ್ಲಿ ಯುದ್ಧ ಮಾಡುವಂತ ಅರ್ಥ ನಿನ್ನ ಸ್ವಧರ್ಮವನ್ನು ಆಚರಿಸು ಎಂತಹ ಕಷ್ಟ ಬರಲಿ ಅದರಲ್ಲಿ ನೀನು ಈಜಬೇಕು ಈಜಿ ಜಯಿಸಬೇಕು ಇದನ್ನು ಹೇಳ್ತಾ ಇದ್ದಾನೆ ಆದ್ದರಿಂದಾದರೂ ನೀನು ಯುದ್ಧ ಮಾಡಲೇಬೇಕು ಅಂತ ಪುನಃ ಬಂದ ವಾಪಸ್ ಏಮೇ ಮತಮಿಧ ನಿತ್ಯಂ ಅನುತಿಷ್ಠಂತಿ ಮಾನವಾ ಶ್ರದ್ಧಾವಂತಹ ಅನಸೂ ಮುಚ್ಚಂತೆ ತೇ ಅಪಿ ಕರ್ಮಭಿ ಪುನಃ ಈಗ ಫಲ ಏನಿದೆ ನನ್ನ ಮಾತನ್ನು ಕೇಳಿದಕ್ಕೆ ಪ್ರಯೋಜನ ಏನಾದರೂ ಇರಬೇಕಲ್ಲ ನಿಷ್ಪ್ರಯೋಜನವಾದದ್ದನ್ನ ಯಾರೂ ಕೂಡ ಮಾಡ ಮೂರ್ಖರೂ ಕೂಡ ಮಾಡಲ್ವಂತೆ ಪ್ರಯೋಜನ ಅನುದ್ದೇಶ ನಮ್ಮ ಅಂದ ಅತಿ ಪ್ರವರ್ತತೆ ಅಂತ ಹೇಳ್ತಾರೆ ಪ್ರಯೋಜನ ಇಲ್ಲದೆ ಹೋದ್ರೆ ಮೂರ್ಖ ಕೂಡ ಯಾವ ಕೆಲಸವನ್ನು ಮಾಡಲ್ವಂತೆ ಇನ್ನು ಬುದ್ಧಿವಂತರು ಮಾಡ್ತಾರಿಯೇ ಇಲ್ಲ ಹಾಗಿದ್ರೆ ನಾನು ಹೇಳಿದಂತ ಉಪದೇಶವನ್ನ ಪಾಲನೆ ಮಾಡಿದರೆ ಯಾವ ಫಲ ಸಿಗ್ತದೆ ಅಂದ್ರೆ ಕೃಷ್ಣನೇ ಇಲ್ಲಿ ಭಗವಂತನೇ ಇಲ್ಲಿ ಹೇಳ್ತಾ ಇದ್ದಾನೆ ಯ ಮಾನವಾಹ ಯಾವ ಮನುಷ್ಯರು ಒಂದು ಬೆಟ್ಟ ಯಾವ ಜಾತಿ ಅನ್ನಿಲ್ಲ ನೋಡಿ ಇದೆ ಯಾವ ಜಾತಿ ಅಂತ ಹೇಳಿಲ್ಲ ಯಾವ ಲಿಂಗ ಅಂತ ಹೇಳಿಲ್ಲ ಯಾವ ದೇಶದವರು ಅಂತ ಹೇಳಿಲ್ಲ ಯಾವ ಬಣ್ಣದವರು ಅಂತ ಹೇಳಿದೆ ಯೇ ಮಾನವಾಹ ಯಾರು ಬೇಕಾದರೂ ಆಗ್ಬೋದು ಮನುಷ್ಯರು ನೋಡಿ ಇದು ಭಗವದ್ಗೀತೆಯ ವೈಶಿಷ್ಟ್ಯ ಅಂದರೆ ಇದು ಯೂನಿವರ್ಸಲ್ ವಿಶ್ವತೋಮುಖ ವಿಶ್ವ ವಿಶಾಲವಾದಂತಹ ಸಂದೇಶ ಇದು ಭಗವದ್ಗೀತೆ ಯಾರೇ ಆಗಲಿ ಮಾನವರು ಮೇ ಮತಂ ಇದಂ ನನ್ನ ಈ ಮತವನ್ನ ನನ್ನ ಈ ಸಂದೇಶವನ್ನ ನಿತ್ಯಂ ಅನುತಿಷ್ಠಂತಿ ಪ್ರತಿದಿನವೂ ಬಿಡದೆ ಇದು ನಿತ್ಯಂ ಅನ್ನುವ ಶಕ್ತಿ ಇದೆ ಇದು ಬಿಟ್ಟು ಬಿಟ್ಟು ಅಲ್ಲ ಅದು ಅನಿತ್ಯಂ ಬಿಡದೆ ಇವತ್ತು ಮಾಡೋದು ನಾಳೆ ಬೇಜಾರಾಯಿತು ಟಿ ವಿ ನೋಡಕ್ ಹೋದ ನಾಡಿದ್ದು ಪುನಃ ಬಂದು ಕೂತ್ಕೊಂಡ ಓ ಭಗವಂತ ಹೇಳಿದ ನೆನ್ಪಾಯ್ತು ಮಾಡ್ದ ಆಚೆ ನಾಡಿದ್ದು ಏನೋ ಕಷ್ಟ ಬಂತೋ ಬಿಟ್ಟ ಅದ್ರ ಆಚೆ ನಾಡಿದ್ದು ಮಾಡ್ದ ಅದು ಕಷ್ಟ ಮರ್ತೋಯ್ತು ಆಮೇಲೆ ಮಾಡ್ದ ಹೀಗೆ ಮಾಡಿದ್ರೆ ಆಗೋಲ್ಲ ನಿತ್ಯಂ ನಿತ್ಯಂ ಈ ಮಾತನ್ನು ಅಲ್ಲಿ ಅಂಡರ್ಲೈನ್ ಮಾಡಬೇಕಾದ್ರೆ ನಿತ್ಯಂ ಅನುತಿಷ್ಠಂತಿ ಅನುಸರಿಸುತ್ತಾರೆಯೋ ನಾನು ಹೇಳಿದ ರೀತಿಯಲ್ಲಿ ಅನುಸರಿಸುತ್ತಾರೆಯೋ ಅಂಥವರಿಗೆ ಶ್ರದ್ಧಾ ಬಂತಹ ಅಂತವರು ಶ್ರದ್ಧಾವಂತರು ಶ್ರದ್ಧೆ ಅಂತ ಹೇಳಿದ್ರೆ ನಾನು ಹೇಳಿದ ಮಾತು ಸತ್ಯ ಅನ್ನುವಂತ ವಿಶ್ವಾಸ ಯಾವತ್ತೂ ಕೂಡ ನಾನು ಹೇಳಿದ ಮಾತಿನಲ್ಲಿ ಹುಡುಕನ್ನ ಹುಡುಕದೇ ಇರ್ತಕ್ಕಂಥವರು ತತ್ತೋ ಹಾಗಿದ್ರೆ ಪ್ರಶ್ನೆ ಮಾಡಬಾರ್ದಾ ಅಂದ್ರೆ ಪ್ರಶ್ನೆ ಮಾಡಬೇಕು ವಿಚಾರ ಮಾಡಬೇಕು ವಾದ ಮಾಡಬಾರ್ದು ವಿಚಾರಕ್ಕೂ ವಾದಕ್ಕೂ ವ್ಯತ್ಯಾಸ ಗೊತ್ತಿದ್ಯಾ ವಿಚಾರ ಅಂದ್ರೆ ಸತ್ಯ ತಿಳಿಯಬೇಕು ಅನ್ನುವಂತ ಉತ್ಕಟವಾದ ಇಚ್ಛೆಯಿಂದ ನಡೆಸ್ ನಿಮ್ಮ ಆಲೋಚನೆಯ ವಿನಿಮಯ ಅದು ವಿಚಾರ ವಾದ ಅಂದ್ರೆ ಅವನು ಹೇಳಿದ್ದಲ್ಲ ತಪ್ಪು ಅಂತ ಸಾಬೀತು ಮಾಡಬೇಕು ಅನ್ನುವಂಥ ಮೊಂಡು ಹಟ ಇದರಿಂದ ಲಾಭ ಏನಿಲ್ಲ ನಷ್ಟವೇ ನಷ್ಟವೇ ವಿಚಾರ ಮಾಡಬೇಕು ವಿಚಾರ ಮಾಡ್ಬೇಕು ಯಾಕೆ ಹೀಗೆ ಹೇಳ್ದ ಇದರಲ್ಲಿ ನನ್ನ ಪ್ರಾಫಿಟ್ ಏನಿದೆ ಇದರಲ್ಲಿ ಬೇರೆಯವರಿಗೆಲ್ಲ ಉಪಯೋಗ ಹೇಗಾಗುತ್ತೆ ಇದನ್ನ ಹೇಗೆ ಅನುಸರಿಸಬೇಕು ನನ್ನ ಜೀವನದಲ್ಲಿ ಅನ್ನುವಂಥ ಕೂಲಂಕುಶ ಕೂಲಂಕುಶವಾದಂತಹ ವಿಚಾರ ಮಾಡಬೇಕು ಆ ವಿಚಾರದಿಂದ ಶ್ರದ್ಧೆ ಉತ್ಪನ್ನವಾಗುತ್ತೆ ಶ್ರದ್ಧೆ ಅಂದ್ರೆ ಈ ಮಾತು ಸತ್ಯ ಭಗವಂತ ಹೇಳಿರುವ ಮಾತು ಸತ್ಯ ಅನ್ನುವಂಥ ವಿಶ್ವಾಸ ಇದೇ ಶ್ರದ್ಧೆ ಒಮ್ಮೆ ಶ್ರದ್ಧೆ ಉಂಟಾಯಿತು ಅಂದ್ರೆ ಆತ ಗೆದ್ದು ಬಿಟ್ಟ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಸತ್ಯ ಬುದ್ಧಿ ಹುಟ್ಟಿದ್ರೆ ಆತ ಅದನ್ನ ಅನುಸರಿಸಿ ಅನುಸರಿಸ್ತಾನ ಬಿಡೋದಿಲ್ಲ ಆದ್ರೆ ಯಾವುದೇ ವಿಷಯದ ಸಂದೇಹ ಇದ್ರೆ ಅದನ್ನ ಮಾಡೋಲ್ಲ ಅವನ್ ಎದುರುಗಡೆ ಇಟ್ಟಂತಹ ಊಟದಲ್ಲಿ ಅವನೇನಾದ್ರೂ ಇದರಲ್ಲಿ ವಿಷಯ ಇದೆ ಅಂತ ಸಂದೇಹ ಬಂದ್ರೆ ಕಿಂತ ನಾನು ತಿನ್ನೋಲ್ಲ ಆದ್ರೆ ಅತ್ಯಂತ ಪ್ರೀತಿ ಪಾತ್ರರಾದವರು ಯಾರಾದ್ರೂ ಬಡಿಸಿದ್ರೆ ಅವನು ಖಚಿತವಾಗಿ ಗೊತ್ತಿರುತ್ತೆ ಇದರಲ್ಲಿ ನನ್ನ ವಿಷಯ ಇರೋಲ್ಲ ಅಂತ ಊಟ ಮಾಡ್ತಾರೆ ಹಾಗೆ ಶ್ರದ್ಧೆ ಅಂತಕ್ಕಂಥದ್ದು ಅತಿ ಮುಖ್ಯ ಯಾವುದ್ರಲ್ಲಿ ಈ ಅಧ್ಯಾತ್ಮ ಜೀವನದಲ್ಲಿ ಅನುಸರಿಸಬೇಕಾದ್ರೆ ಶ್ರದ್ಧೆ ಇದ್ರೆ ಮಧ್ಯದಲ್ಲಿ ನಾವು ಆ ಉಪದೇಶಗಳನ್ನ ಕೈ ನಾವು ಒಂದು ದಿವಸ ಮಾಡಿ ಎರಡನೇ ದಿವಸ ಅದನ್ನ ಕೈ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕು ಆ ಉಪದೇಶ ಸತ್ಯ ಅನ್ನುವಂಥ ವಿಷಯದಲ್ಲಿ ನಮ್ಗೆ ವಿಶ್ವಾಸ ಇಲ್ಲ ಅಂತ ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ ಒಂದಕ್ಕೊಂದು ಲಿಂಕ್ ನಮಗೆ ಭಗವಂತ ಹೇಳಿರುವಂಥ ಮಾತಿನಲ್ಲಿ ವಿಶ್ವಾಸವಿಲ್ಲ ಅಂತ ಅರ್ಥವಾಯಿತು ಸತ್ಯತೆ ಸತ್ಯತೆಯ ಬಗ್ಗೆ ಸಂಶಯವಿದೆ ಅಂತ ಅರ್ಥವಾಯಿತು ಆದ್ದರಿಂದ ಶ್ರದ್ಧಾವಂತನಾಗಿ ಅನಸೂಯನಾಗಿ ಅಸೂಯ ಅಂತ ಹೇಳಿದ್ರೆ ಏನು ಅಸೂಯ ಇಲ್ಲದೆ ಇರ್ತಕ್ಕಂಥದ್ದು ಅನಸೂಯ ಅಸೂಯೆ ಅಂದರೆ ಏನು ಮಾತ್ಸರ್ಯ ಅಂದರೆ ಏನು ಅದಕ್ಕೂ ಇದಕ್ಕ ಏನು ವ್ಯತ್ಯಾಸ ಅಂತ ಕೇಳ್ತಾರೆ ಅನೇಕ ಜನ ಮಾತ್ಸರ್ಯ ಅಂತ ಹೇಳಿದ್ರೆ ಇನ್ನೊಬ್ಬರ ಏಳಿಗೆಯನ್ನು ಸಹಿಸದೇ ಇರತಕ್ಕಂಥದ್ದೇ ಮಾತ್ಸರ್ಯ ಇನ್ನೊಬ್ಬರು ನನಗಿಂತ ಮುಂದೆ ಬರಬಾರ್ದು ಮತ್ಸರತಿ ಇದು ಮಾತ್ಸರ್ಯ ನನಗಿಂತ ಸರತಿ ಮುಂದೆ ಹೋಗುತ್ತಾರೆ ಹಾಗೆ ಹೋಗಬಾರ್ದು ಅಂತ ಅದು ಮಾತ್ಸರ್ಯ ಅಸೂಯೆ ಅಂತ ಹೇಳಿದ್ರೆ ತಾನು ಯಾವ ಸಂಬಂಧವೂ ಇಲ್ಲ ಯಾವನೊಂದು ಒಳ್ಳೆಯ ಗುಣ ಇದೆ ಆದರೂ ಕೂಡ ಅದನ್ನು ದ್ವೇಷ ಮಾಡುವುದು ಒಳ್ಳೆಯ ಗುಣವನ್ನು ಹೇಟ್ ಮಾಡುವುದು ದ್ವೇಷ ಮಾಡುವುದು ಬಿಡ್ರಿ ನನಗೆ ಗೊತ್ತಿದೆ ಸುಮ್ಮನೆ ಹೊರ ಹೊಡೆಗೆ ಈ ರೀತಿಯಾಗಿ ಏನೂ ಸಂಬಂಧ ಇಲ್ಲ ಅವನಿಗೆ ಅವನಿಗೆ ಅವನು ಹೊಗಳಿದ್ರು ಕೂಡ ಯಾವ ಪ್ರಾಫಿಟ್ಟು ಇಲ್ಲ ತೆಗುದ್ರೂ ಕೂಡ ಯಾವ ಪ್ರಾಫಿಟ್ಟು ಇಲ್ಲ ಆದರೂ ಕೂಡ ಬಿಡಲ್ಲ ಅವನು ಹೊಟ್ಟೆ ಹೊಟ್ಟೆಊರಿ ಯಾಕೆ ಗುಣದಲ್ಲಿ ಮಾತ್ಸರಿಯ ಗುಣವನ್ನು ಸಹಿಸ್ಲಿಕ್ಕೆ ಆಗುವುದಿಲ್ಲ ಸದ್ಗುಣವನ್ನು ಸಹಿಸದೆ ಆ ಸದ್ಗುಣದ ಮೇಲೆ ದುಷ್ಟ ಆರೋಪವನ್ನು ಮಾಡತಕ್ಕಂಥದ್ದೇ ಅಸೂಯೆ ಭಗವಂತನಾದಂತಹ ಈ ಆ ಉಪದೇಶಗಳಲ್ಲಿ ಭಗವಂತನ ಉಪದೇಶಗಳಲ್ಲಿ ತಪ್ಪು ಹುಡುಕುವುದು ಅದಕ್ಕೆ ಅಸೂಯೆ ಅಂತ ಹೆಸರು ಯಾರಾದರೂ ಒಂದು ಉಪದೇಶ ಮಾಡಿದರೆ ತಮ್ಮ ಹಿತಕ್ಕೋಸ್ಕರ ಉಪದೇಶ ಮಾಡಿದ್ರೆ ಅದರಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದು ಅಸೂಯೆ ಅಯ್ಯೋ ಬಿಡ್ರಿ ಸಾಕು ಸಾಕು ಈ ಉಪದೇಶ ಎಲ್ಲ ಕೇಳಿ ಕೇಳಿ ಸಾಕಾಗೋಯ್ತು ಏನಿದು ಉಪದೇಶ ನಮ್ಗೆ ಯಾಕೆ ಈ ಉಪದೇಶ ನಮ್ಗೆಲ್ಲ ಗೊತ್ತಿದೆ ಇದು ಅಸೂಯ ಅಸೂಯ ರಹಿತನಾಗಿ ಅನಸೂಯನಾಗಿ ಸದ್ಗುಣವನ್ನು ಆಧರಿಸುವಂತಹ ಬುದ್ಧಿ ಇಟ್ಟುಕೊಂಡು ಅಂತ ಸದ್ಗುಣದಲ್ಲಿ ರುಚಿ ಇದ್ದು ಭಗವಂತನ ಉಪದೇಶದಲ್ಲಿ ರುಚಿ ಉಳ್ಳವನಾಗಿ ಯಾರು ಈ ನಾನು ಹೇಳಿದಂತಹ ಉಪದೇಶಗಳನ್ನ ಪಾಲಿಸ್ತಾರೆಯೋ ತೇ ಅಪಿ ಕರ್ಮ ಭೀ ಮುಚ್ಚದ್ದೇ ಅವರೂ ಕೂಡ ಅವರ ಎಲ್ಲ ಕರ್ಮಗಳಿಂದ ಬಿಡಲ್ಪಡುತ್ತಾರೆ ಅಂದ್ರೆ ಅವರು ಸಮಾಜದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ವ್ಯಸ್ತೆಯಿಂದ ಕೆಲಸ ಮಾಡ್ತಾ ಇದ್ರೂ ಕೂಡ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಕೂಡ ಅತ್ಯಂತ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇರ್ತಾರೆ ಅಂತ ಅರ್ಥ ನೋಡಿ ಅತ್ಯಂತ ವ್ಯಸ್ತನಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಬೆಳಗಿನಿಂದ ರಾತ್ರಿಯ ತನಕ ಒಳಗೆ ಅಸದೃಶವಾದಂತಹ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇರ್ತಾರೆ ಹೇಗೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಕೊಬ್ಬರಿಯನ್ನ ಅಲ್ಗಾಡಿಸಿದ್ರೆ ಒಳಗೆ ಟೊಕ ಟಕಟಕ ಅಂತ ಶಬ್ದ ಬರುತ್ತೆ ಆ ಟೊಕಟಕಟಕ ಅಂತ ಶಬ್ದ ಏನ್ ಸೂಚಿಸುತ್ತೆ ಅಂದ್ರೆ ನಾನು ಬಿಡುಗಡೆಯನ್ನು ಹೊಂದಿದ್ದೇನೆ ನಾನು ಬಿಡುಗಡೆಯನ್ನು ಹೊಂದಿದ್ದೇನೆ ಅಂತ ಹೇಳುತ್ತಂತೆ ಅದು ಐಂ ಫ್ರೀ ಐಗೆ ಇರ್ತಕ್ಕಂತಹ ಆ ಸ್ವಾತಂತ್ರ್ಯದ ಆನಂದ ಅದು ನಿಮ್ಗೆ ಗೊತ್ತು ಆ ಸ್ವಾತಂತ್ರ್ಯದ ಆನಂದ ಎಲ್ಲಿ ನೀವು ಯಾವ ಕೆಲಸಕ್ಕೆ ಬೇಕಾದ್ರೂ ತೊಡಗಿ ಎಂತಹ ಆಪತ್ತು ಬರ್ತಕ್ಕಂತಹ ಕೆಲಸದಲ್ಲೂ ತೊಡಗಿದ್ರೂ ಕೂಡ ಅಷ್ಟೇ ಉತ್ಸಾಹದಿಂದ ಅಷ್ಟೇ ಸಂತೋಷದಿಂದ ನೀವು ತೊಡಗ್ತೀರ ಅದರಲ್ಲಿ ಭಯ ಉಂಟಾಗೋದಿಲ್ಲ ಅದರಲ್ಲಿ ಜುಗುಪ್ಸೆ ಅಯ್ಯೋ ಯಾಕಪ್ಪ ನನ್ನ ಪಾಲಿಗೆ ಬಂತು ಅಂತ ಅನ್ಸೋದಿಲ್ಲ ಅಷ್ಟೇ ಸ್ವಾತಂತ್ರ್ಯದಿಂದ ಅದನ್ನು ಮಾಡ್ತೀರ ಎಷ್ಟು ಸ್ವಾತಂತ್ರ್ಯದಿಂದ ಎಷ್ಟು ವ್ಯಸ್ತವಾಗಿ ಮಾಡ್ತೀರೋ ಮುಂದಿನ ಕ್ಷಣ ಯಾರಾದರೂ ಹೇಳಿದ್ರೆ ಏ ಆ ಕೆಲಸ ನಿಲ್ಲಿಸಪ್ಪ ಸ್ವಲ್ಪ ಬಾರಪ್ಪ ಇಲ್ಲಿ ಅಂದ್ರೆ ತಕ್ಷಣ ಓಡ್ ಬರ್ತೀರ ಆ ಕೆಲ್ಸದಲ್ಲಿ ಅಂಟ್ಕೊಡೋಲ್ಲ ಸ್ವಾತಂತ್ರ್ಯದ ಶಕ್ತಿ ಇದೆ ಈ ರೀತಿಯಾಗಿ ಕರ್ಮದಿಂದ ಬಿಡುಗಡೆಯನ್ನು ನೀನು ಹೊಂದುತ್ತೀಯ ಅಂಥವರು ಕೂಡ ಈ ಕರ್ಮದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಅಂತ ಕೃಷ್ಣ ಹೇಳ್ತಾನೆ ೇತು ಏತದ ಅಭ್ಯಸೂಯಂತೋ ನಾ ಅನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಯಷ್ಟಾನ್ ಅಚೇತಸಃ ಈಗ ಸ್ತುತಿಯನ್ನ ಮಾಡ್ದ ತನ್ನ ಉಪದೇಶದ ಸ್ತುತಿಯನ್ನ ಮಾಡಿಕೊಂಡ ಈಗ ತನ್ನ ಉಪದೇಶವನ್ನು ಕೇಳದೇ ಇರುವಂತಹ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಕೂಡ ವಿರುದ್ಧವನ್ನು ಹೇಳಬೇಕಲ್ಲ ಹೌದ್ರೆ ಕೇಳೋದಿಲ್ಲ ನಿಮ್ಮ ಉಪದೇಶನ ಏನ್ ಮಾಡ್ತೀರಾ ಏನಾಗುತ್ತೆ ಅಂತ ಅನ್ನೋರ್ಗೂ ಕೂಡ ಆತ ಮೂವತ್ತೆರಡನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ ಏ ಯಾರು ತು ಅಂದರೆ ಹಿಂದಿ ಯಾರು ನನ್ನ ಉಪದೇಶವನ್ನು ಅತ್ಯಂತ ಶ್ರದ್ಧೆಯಿಂದ ಅಸೂಯಾರಹಿತರಾಗಿ ಪಾಲಿಸಲಿಕ್ಕೆ ತಯಾರಾಗಿ ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ಕರ್ಮಗಳಿಂದ ಬಿಡುಗಡೆಯಿಂದ ಹೊಂದುತ್ತಾರೋ ಅವರಿಗೆ ಹೋಲಿಸಿದರೆ ಉಳಿದಂತಹ ಮೂರ್ಖರು ಏತು ಅಂಥವರು ಅಭ್ಯಸೂಯಂತಹ ನನ್ನ ಈ ಉಪದೇಶಗಳಲ್ಲಿ ಇಲ್ಲ ಸಲ್ಲದಂತಹ ದೋಷಗಳನ್ನು ಹೆಕ್ಕಿ ತೋರಿಸುತ್ತ ನಾ ಅನುತಿಷ್ಠಂತೆ ಮೇಮದ್ ನನ್ನ ಅಭಿಪ್ರಾಯವನ್ನು ಉಳ್ಳಂತಹ ಈ ಉಪದೇಶವನ್ನು ತಮ್ಮ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಪಾಲಿಸುವುದಿಲ್ಲವೋ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧ ನಷ್ಟಾನ್ ಅಚೇತಸಃ ಅಂತಹ ಬುದ್ಧಿಗೇಡಿಗಳ ಅಂತಹ ಬುದ್ಧಿ ಗೇಡಿಗಳು ಅವರದ್ದು ಎಲ್ಲವೂ ಕೂಡ ಅಪಹರಣವಾಗುತ್ತೆ ಅಂತ ಹೇಳ್ತಾನೆ ಹೇಗೆ ಅಂತ ಹೇಳಿದ್ರೆ ಸರ್ವಜ್ಞಾನ ವಿಮೂಡಾನ್ ಅವರು ಎಲ್ಲ ಜ್ಞಾನಗಳಲ್ಲೂ ಕೂಡ ಎಲ್ಲ ಜ್ಞಾನದ ವಿಷಯದಲ್ಲಿಯೂ ಕೂಡ ಅವರು ಮೋಹ ಬುದ್ಧಿಯನ್ನು ಹೊಂದಿರ್ತಾರೆ ಯಾವುದು ಜ್ಞಾನ ಯಾವುದು ಅಜ್ಞಾನ ಅನ್ನುವಂಥ ಪರಿವೆಯೇ ಇಲ್ಲ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಪರಿವೆಯೇ ಇಲ್ಲ ಎಲ್ಲ ಅವ್ರ ಮುಂದೆ ಪರ್ದೆ ದೊಡ್ಡ ದಪ್ಪದಾದಂತಹ ಪರ್ದೆ ಇದ್ದಂಗೆ ಇರುತ್ತೆ ಏನ್ ಮಾಡ್ಬೇಕು ಅನ್ ಗೊತ್ತಾಗ ಸುಮ್ಮನೆ ಮಾಡೋದು ಈಗ ಫಿಲಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ರು ಹನ್ನೆರಡು ಗಂಟೆ ಮಧ್ಯರಾತ್ರಿ ಫಿಲಮ್ಗೆ ಹೋಗ್ಬೇಕು ಅಂತ ಅವನಿಗೆ ಅನ್ಸ್ಬಿಟ್ರೆ ಎದ್ದು ಹೋಗ್ತಾ ಇರ್ತಾನ ನೋಡೋ ಸಮಯ ಸಂದರ್ಭ ಏನೂ ನೋಡೋದಿಲ್ಲ ಆ ರೀತಿಯ ಕೆಲಸಗಳನ್ನ ಮಾಡುವಂತಹ ಆ ಬುದ್ಧಿಗೇಡಿ ಎಲ್ಲ ರೀತಿಯಿಂದಲೂ ಕೂಡ ನಷ್ಟವಾಗ್ತಾನೆ ಅಂತ ಕೃಷ್ಣ ಎಚ್ಚರಿಸ್ತಾ ಇದ್ದಾನೆ चेष्टते सदृश चेष्ट स्वस्या प्रकृते ज्ञानवनपी प्रकृति यां भूतानीह क्यों प्रकृत शक्तिया हेतु ना प्रकृतिया कंट्रोल्ताने बाह्य प्रकृतिया कंट्रोल्टीवल अदर इीत आता ಬಾಹ್ಯ ಪ್ರಕೃತಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಅಹಂಕಾರ ನಮ್ಮಲ್ಲಿ ಇದೆ ಅಭಿಮಾನ ಹೆಚ್ಚಾಗಿದೆ ನಮ್ಮಲ್ಲಿ ಹೀಗಾಗಿ ನಾವು ಏನು ಮಾಡೋದು ನಡೆಯುತ್ತೆ ಪ್ರಕೃತಿ ನಮ್ಮ ಮಾತನ್ನು ಕೇಳ್ತಾಳೆ ಅನ್ನುವಂತಹ ಒಂದು ದುರಹಂಕಾರ ಬಾಹ್ಯ ಪ್ರಕೃತಿಯನ್ನು ನಿಗ್ರಹಿಸುವುದೇ ಎಷ್ಟು ಕಷ್ಟ ಎಷ್ಟು ವೈಪರೀತ್ಯಗಳು ಉಂಟಾಗುತ್ತೆ ಇನ್ನು ಅದಕ್ಕಿಂತಲೂ ನೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿರುವಂತಹ ಒಳಗಿನ ಪ್ರಕೃತಿ ಒಳಗಿನ ಪ್ರಕೃತಿ ನಮ್ಮ ಪ್ರಕೃತಿ ಪ್ರತಿಯೊಬ್ಬರ ಒಳಗೂ ಇದೆ ಅದನ್ನು ನಿಯಂತ್ರಿಸುವುದು ಅತ್ಯಂತ ಕಷ್ಟ ಅಂತ ಅತ್ಯಂತ ಕಷ್ಟ ಯಾರು ಆಂತರಿಕ ಪ್ರಕೃತಿಯನ್ನು ಗೆದ್ದಿದ್ದಾರೆೋ ಅವರಿಗೆ ಬಾಹ್ಯ ಪ್ರಕೃತಿ ಏನೂ ಮಾಡುವುದಿಲ್ಲ ಯಾರು ಕೇವಲ ಬಾಹ್ಯ ಪ್ರಕೃತಿಯನ್ನು ಗೆದ್ದರು ಅಂತ ಅಂದ್ಕೊಂಡಿದ್ದಾರೆಯೋ ಅಂಥವ್ರು ಎರಡನ್ನೂ ಗೆದ್ದಿಲ್ಲ ಅಂತ ಅರ್ಥ ಬಾಹ್ಯ ಪ್ರಕೃತಿಯನ್ನು ಗೆದ್ದಿಲ್ಲ ಆಂತರಿಕ ಪ್ರಕೃತಿ ಅವರ ಕೈಯಲ್ಲಿ ಇಲ್ಲ ಅದು ಅವ್ರನ್ನ ಆಳ್ತಾ ಇದೆ ಆದ್ದರಿಂದ ಈ ಪ್ರಕೃತಿಯ ಶಕ್ತಿ ಎಷ್ಟು ಮಹತ್ತರವಾದ್ದು ಅಂತ ಭಗವಂತ ಹೇಳಿ ಹೇಳ್ತಾ ಇದ್ದಾನೆ ಪ್ರತಿಯೊಂದು ಜೀವಿಯೂ ಕೂಡ ಸ್ವಸ್ಯಾಹ ತನಗೆ ಸಂಬಂಧಪಟ್ಟಂತಹ ಪ್ರಕೃತಿಗೆ ತನ್ನ ಪ್ರಕೃತಿಗೆ ಸಂಬಂಧಪಟ್ಟಂತಹ ಪ್ರಕೃತಿ ಅಂದರೆ ಏನು ಅಂದರೆ ತಾನು ಜನ್ಮ ಜನ್ಮಾಂತರಗಳಿಂದ ಮಾಡಿಕೊಂಡು ಬಂದಂತಹ ಸಂಸ್ಕಾರಗಳ ಮೊತ್ತ ಚೇಂಜ್ ಮಾಡಲಿಕ್ಕೆ ಆಗೋಲ್ಲ ಅಂತಹ ಗಟ್ಟಿಯ ಕೂತಿರ್ತದ್ದ ಆ ಪ್ರಕೃತಿ ಸ್ವಭಾವ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಭಾವಕ್ಕೆ ಅನುಸಾರವಾಗಿಯೇ ಕೆಲಸ ಮಾಡ್ತಾರೆ ಜ್ಞಾನವಾನ ಇದ್ದವನು ಕೂಡ ಅನ್ಬಿಟ್ಟ ಜ್ಞಾನವನ್ನು ಇದ್ದವನು ಕೂಡ ಪುಸ್ತಕದ ಜ್ಞಾನ ಯಾವ ಜ್ಞಾನ ಪುಸ್ತಕದ ಜ್ಞಾನ ಪುಸ್ತಕದ ಪಾಂಡಿತ್ಯ ಎಷ್ಟಿದ್ರೂ ಕೂಡ ಈ ಹಾಲ್ನಲ್ಲಿ ಇರೋ ತನಕ ಮಾತ್ರ ಈ ಹಾಲ್ನಿಂದ ಹೊರಗಡೆ ಕಾಲಿಟ್ಟ ಮೇಲೆ ಅವನ ಪ್ರಕೃತಿಗೆ ಅನುಸಾರವಾಗಿ ಅವನು ಹೋಗ್ತಾನೆ ಅವರವ್ರ ಮನೆಗೆ ಹೋದ್ಮೇಲೆ ಅವರವರ ಪ್ರಕೃತಿಗೆ ಅನುಸಾರವಾಗಿ ಸಂಸಾರ ನಡೆಯುತ್ತೆ ಯಾವ ಚೇಂಜು ಆಗೋಲ್ಲ ಬದಲಾವಣೆ ಆಗಲ್ಲ ಅದರಿಂದ ಉಪನ್ಯಾಸಕ್ಕೆ ಬರೋರು ಅಥವಾ ಉಪನ್ಯಾಸಕ್ಕೆ ಕಳುಹಿಸುವವರು ಯಾವ ಹೆದರಿಕೆಯನ್ನ ಇದ್ ಮಾಡೋದು ನಮ್ಮ ಯಜಮಾನ್ ಏನಾದ್ರೂ ಉಪನ್ಯಾಸಕ್ಕೆ ಇಂತಹ ಇದಕ್ಕೆ ಅಧ್ಯಾತ್ಮ ಉಪನ್ಯಾಸಕ್ಕೆ ಹೋದ್ರೆ ಸನ್ಯಾಸಿಗಳಾಗ್ಬಿಡ್ತಾರೋ ಅಥವಾ ಚೇಂಜ್ ಆಗ್ಬಿಡ್ತಾರೋ ನಮ್ಮ ಮನೆಯೆಲ್ಲ ಒಡೆದೋಗುತ್ತೋ ಅನ್ನುವಂಥ ಯಾವ ಒಂದು ಭ್ರಮೆಗೂ ಒಳಗಾಗದೆ ನಿಶ್ಚಿಂತೆಯಿಂದ ಇನ್ನೂ ಹೆಚ್ಚೆಚ್ಚು ಕಳಿಸ್ಬೋದು ಯಾಕೆ ಅಂದ್ರೆ ಇಂತಹ ಈ ಪುಸ್ತಕ ಜ್ಞಾನದಿಂದ ಅನುಭವಕ್ಕೆ ಇಳಿಯದಂತಹ ಜ್ಞಾನದಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಭಗವಂತ ಇಲ್ಲಿ ಗಟ್ಟಿಯಾಗಿ ಸಾರ್ತಾ ಇದ್ದಾನೆ ನಿಮ್ ನಿಮ್ಮ ಪ್ರಕೃತಿ ನಿಮ್ಮ ಜೊತೆಗೆ ಹೋಗುತ್ತೆ ಹೆದರಬೇಡಿ ಅಂತ ಅದು ಶ್ರೀರಾಮಕೃಷ್ಣ ಹೇಳಿದಾಗೆ ನೀವು ರೂಮು ಎಂಟ್ರ್ ಆಗುವಾಗ ಆ ಮರದ ಮೇಲೆ ಕೂತಿರುತ್ತಂತೆ ರೂಮ್ ಬಿಟ್ಟು ಆಚೆ ಹೋದಾಗ ಮರದಿಂದ ಕೆಳಗೆ ಪುನಃ ನಿಮ್ಮ ಭುಜದ ಮೇಲೆ ಕೂತ್ಕೊಡುತ್ತಂತೆ ಹಾಗೆ ಈ ನಮ್ಮ ನಮ್ಮ ಸ್ವಭಾವ ಅಂತಕ್ಕಂಥದ್ದು ನಿಗ್ರಹ ಮಾಡುವುದು ಅತ್ಯಂತ ಕಷ್ಟ ಅತ್ಯಂತ ಕಷ್ಟ ಅದು ಹೇಗೆ ಅಂದರೆ ಗಂಗೆಯ ಪ್ರವಾಹವನ್ನು ಪುನಃ ಅದರ ರಿಸೋರ್ಸ್ ಸೋರ್ಸ್ ಯಾವುದಿದೆ ಮೂಲ ಅದಕ್ಕೆ ವಾಪಸ್ ತಳ್ಳಿದಂತೆಯೇ ಅಷ್ಟು ಕಷ್ಟ ಅದು ಗಂಗೆಯ ಮೂಲವನ್ನು ನೀವು ವಾಪಸ್ ಗಂಗೋತ್ರಿಗೆ ಹೋಗಪ್ಪ ಅಂತ ನೀವು ಏನಾದರೂ ತಳ್ಳಿದರೆ ಅದು ಹೇಗೆ ಅಸಾಧ್ಯವೋ ಹಾಗೆ ನಮ್ಮ ಸ್ವಭಾವವನ್ನು ಕೂಡ ನಿಗ್ರಹ ಮಾಡ್ತಕ್ಕಂಥದ್ದು ಅತ್ಯಂತ ಕಷ್ಟ ಆದ್ದರಿಂದ ಶ್ರೀರಾಮಕೃಷ್ಣ ರತ್ನಿ ಹೇಳಿದ್ದು ನಿಗ್ರಹ ಮಾಡಲಿಕ್ಕೆ ಆಗೋಲ್ಲ ಅದನ್ನು ಅದೊಂದು ದೊಡ್ಡ ಮಹಾಶಕ್ತಿ ಅದು ಮಹಾಶಕ್ತಿ ಯಾರು ಹುಟ್ಟಾಕಿದ್ರು ನಾವೇ ಹುಟ್ಟಾಕಿದ್ದು ಜನ್ಮಾಂತರಗಳಿಂದ ಹುಟ್ಟು ಹಾಕುವ ಮದುವೆ ನಮ್ಗೆ ಗೊತ್ತಿಲ್ಲ ಅದು ಆ ಪ್ರತಿಯೊಂದು ವಸ್ತುವು ಕೂಡ ಈ ಪ್ರಕೃತಿಯಲ್ಲಿ ಎಷ್ಟೇ ಸಣ್ಣದಾಗಿರ್ಲಿ ಆ ಫೋರ್ಸ್ ಮೊಮೆಂಟಮ್ ಅನ್ನ ಪಡಿತು ಅಂತ ಹೇಳಿದ್ರೆ ಅದು ಅಟಮ್ ಬಾಂಬ್ ಗಿಂತೂ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡಿ ನೀವು ನೋಡಿದಿರ ಮೊನ್ನೆ ರಷ್ಯಾದಲ್ಲಿ ಆ ಮೀಟಿಯರ್ ಅತ್ಯಂತ ಸಣ್ಣದ ಅಂತೂ ತುಣುಕು ಬಿದ್ದಿದ್ದು ಆದ್ರೆ ಎಷ್ಟು ದೊಡ್ಡ ಒಂದು ಕ್ರೆಟಾಡು ಒಂದು ಉತ್ಪತ್ತಿ ಮಾಡ್ತೋದ್ರು ಅಂತ ಹೇಳಿದ್ರೆ ಒಂದು ಚೆಂಡಿನ ಒಂದು ಗಾತ್ರದ ಮೀಟಿಯರ್ ಕೂಡ ದೊಡ್ಡ ಒಂದು ಗುಂಡಿಯನ್ನೇ ಉಂಟು ಮಾಡುತ್ತೆ ಭೂಮಿಯಲ್ಲಿ ಅನೇಕ ಸಾವು ನೋವುಗಳನ್ನು ಉಂಟು ಮಾಡುತ್ತೆ ಹೇಗೆ ಅದು ಸಾಧ್ಯ ಅಂದರೆ ಆ ಫೋರ್ಸ್ ಆ ವೇಗ ಆ ಶಕ್ತಿ ಆ ಶಕ್ತಿ ನಗಣ್ಯವಾದಂತಹ ವಸ್ತುವಿಗೂ ಕೂಡ ಮಹಾನ್ ಶಕ್ತಿಯನ್ನು ಕೊಡುತ್ತೆ ಅದು ಮಹಾನ್ ಶಕ್ತಿಯನ್ನು ಕೊಡುತ್ತೆ ಹಾಗೆಯೇ ನಮ್ಮ ಸ್ವಭಾವವು ಕೂಡ ಪ್ರತಿ ದಿವಸ ನಾವು ಮಾಡಿಕೊಂಡು ಬಂದಿದ್ದು ಹತ್ತು ವರ್ಷ ಆದ ಮೇಲೆ ನಮ್ಗೆ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ ಪ್ರತಿ ದಿವಸ ನಾವು ಅನ್ಕಾನ್ಶಿಯಸ್ ಆಗಿ ಮಾಡ್ಕೊಂಡು ಬರ್ತೇವೆ ಯಾವುದೋ ಒಂದು ಕೆಲಸವನ್ನು ನಮಗ್ ಗೊತ್ತಿಲ್ಲದಂತೆ ಮಾಡ್ಕೊಂಡು ಬರ್ತೇವೆ ಅಂತ ಇಟ್ಕೊಂಡು ಹತ್ತು ವರ್ಷ ಆದಮೇಲೆ ಸಿಂಹಾವಲೋಕನ ಹೀಗೆ ಮಾಡಿದರೆ ಗೊತ್ತಾಗತ್ತೆ ಹೇಗೆ ಎಷ್ಟು ಒಂದು ದಾಟುವುದು ಎಷ್ಟು ಕಷ್ಟ ಅಂತ ಹಾಗೆಯೇ ಈ ಪ್ರಕೃತಿ ಅಂತಕ್ಕಂಥದ್ದು ನಿಗ್ರಹಕ್ಕೆ ಬಗ್ಗುವುದಲ್ಲ ಇದು ಜ್ಞಾನಿಗೂ ಕೂಡ ಇದು ನಿಗ್ರಹಕ್ಕೆ ಬಗ್ಗುವುದಿಲ್ಲ ಆದ್ದರಿಂದ ಅವನು ಹೇಳ್ತಾನೆ ಪ್ರತಿಯೊಂದು ಭೂತಗಳು ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳೂ ಕೂಡ ತಮ್ಮ ತಮ್ಮ ಸ್ವಭಾವವನ್ನೇ ತಾವು ಮಾಡ್ಕೊಂಡು ಬರ್ತವೆ ಬೆಳಗ್ಗೆ ರಾತ್ರಿಯವರೆಗೆ ಟ್ವೆಂಟಿ ಫೋರ್ ಇಂಟು ತಮ್ಮ ತಮ್ಮ ಸ್ವಭಾವದಲ್ಲೇ ತಾವು ಇರ್ತವೆ ನಿಗ್ರಹ ಕಿಂ ಕರಿಷ್ಯತಿ ಹೇಳೋದು ನೋಡಿ ಒಂದು ಸ್ಟೈಲು ಬರೀ ನಿಗ್ರಹ ಏನು ಮಾಡೀತು ಅಂತ ಅರ್ಥ ಬರೀ ನಿಗ್ರಹ ಅಂತ ನಾವು ನಿಗ್ರಹ ಅಂದ್ರೆ ಕೇವಲ ನಿಗ್ರಹ ಅಂತ ಅಲ್ಲಿ ಶಂಕರಾಚಾರ್ಯ ತಮ್ಮ ಭಾಷೆಯಲ್ಲಿ ಬರೀತಾರೆ ನಿಗ್ರಹ ಅಂದರೆ ಕೇವಲ ನಿಗ್ರಹ ಅಂದರೆ ಕುರುಡು ಕುರುಡಾದಂತಹ ನಿಗ್ರಹ ನಮ್ಮ ಸ್ವಭಾವವನ್ನು ಹೇಗೆ ಬದಲಾಯಿಸಬೇಕು ಅನ್ನುವಂತಹ ವಿಜ್ಞಾನವನ್ನು ಅರಿಯದೇ ಅಜ್ಞಾನದಿಂದ ನಾನು ಇವತ್ತೇ ಚೇಂಜ್ ಮಾಡ್ತೇನೆ ಮಾಡಬೇಕು ಅನ್ನುವಂತಹ ಒಂದು ಕುಚ್ಚು ಸಂಕಲ್ಪದಿಂದ ಪ್ರಯತ್ನ ಪಟ್ಟರೆ ಹೇಗಾದೀತು ಹಾಗೆ ಯಾವ ಪ್ರಯೋಜನ ಆಗುವುದಿಲ್ಲ ಅಂತ ಅವನು ಹೇಳ್ತಾನೆ ಬರೀ ನಿಗ್ರಹವು ಯಾವ ಕೆಲಸವನ್ನು ಮಾಡುವುದಿಲ್ಲ ಯಾಕೆ ಅಂದರೆ ಅದ ಹೇಳ್ತಾನೆ ಇನ್ನೂ ಅದರ ವಿಜ್ಞಾನವನ್ನು ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಹೇಳ್ತಾನೆ ಇಂದ್ರಿಯ ಇಂದ್ರಿಯಸ್ಯ ಅರ್ಥ ರಾಗದ್ವೇಷ ವ್ಯವಸ್ಥಿತ ವಶಮಾಗ್ಚೇತ್ ತೌ ಹಿ ಅಸ್ಯ ಪರಿಪಂಥಿನೌ ಈಗ ಎರಡು ಶತ್ರುಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ ನಮ್ಮ ಜೀವನದಲ್ಲಿ ಎರಡೇ ಶತ್ರುಗಳ ನಮಗೆ ನಮ್ಮ ನೆರೆಮನಿಯವರು ಎಷ್ಟೊಂದು ಜನ ಇದ್ದಾರಲ್ಲ ಶತ್ರುಗಳು ಅಂದರೆ ಅವರಲ್ಲ ಯಾವ ಶತ್ರುಗಳು ಅಲ್ಲ ನಿಮಗೆ ನಿಮ್ಮ ಶತ್ರುಗಳು ನಿಮ್ಮಲ್ಲೇ ಇದ್ದಾರೆ ಯಾವ ಶತ್ರುಗಳು ಅಂತ ಹೇಳ್ತಾ ಇದ್ದಾನೆ ರಾಜ್ವೇಷ ಆ ನೆರೆಯವನು ಕೂಡ ನನಗಿಷ್ಟ ಇಲ್ಲ ಅಂತ ಮಾಡಬೇಕಾದ್ರೆ ಫಸ್ಟ್ ನನಗೆ ಆ ಇಷ್ಟವಿಲ್ಲದಂತಹ ದ್ವೇಷ ನನ್ನಲ್ಲಿ ಇರಬೇಕು ಆ ಶತ್ರು ನನ್ನಲ್ಲಿ ಮನೆ ಮಾಡ್ಕೊಂಡಿದ್ರೆ ಆಗ ಪಕ್ಕದ ಮನೆಯನ್ನು ನನಗಿಷ್ಟ ಆಗೋಲ್ಲ ದ್ವೇಷ ದ್ವೇಷ ನನ್ನಲ್ಲಿ ಇದ್ದಾಗ ಆತ ನನಗೆ ಇಷ್ಟವಾಗಲ್ಲ ರಾಗ ನನ್ನಲ್ಲಿ ಇದ್ದಾಗ ಅದು ಬೇಡ ಅಂದ್ರೂ ಆ ವಸ್ತು ನನ್ನ ನಾನು ಅದನ್ನು ಪಡಿಬೇಕು ಅನ್ನುವಂಥ ಬುದ್ಧಿ ನನಗೆ ಉಂಟಾಗುತ್ತೆ ರಾಗ ಯಾಕೆಂದ್ರೆ ಅದರ ಮೇಲೆ ಅಟ್ಯಾಚ್ಮೆಂಟ್ ಇದೆ ದ್ವೇಷ ಅಂತ ಹೇಳಿದ್ರೆ ಆ ವಸ್ತು ಬೇಡ ಅನ್ನುವಂತಹ ಒಂದು ಜುಗುಪ್ಸೆ ಏನ್ ಮಾಡಿದ್ರೂ ಕೂಡ ಈ ವಸ್ತು ಬೇಡ ನನ್ನ ಜೀವನದಲ್ಲಿ ಬರಬಾರ್ದಿದು ಅನ್ನುವಂತಹ ಒಂದು ಬುದ್ಧಿ ದ್ವೇಷ ಇದು ಪ್ರತಿಯೊಂದು ಇಂದ್ರಿಯ ಹಾಗೂ ಇಂದ್ರಿಯ ವಿಷಯಗಳಲ್ಲಿ ಇದೆ ಅಂತ ಹೇಳ್ತಾನೆ ಇಂದ್ರಿಯ ಇಂದ್ರಿಯ ಸಾರ್ಥೇ ಕಣ್ಣು ಕಿವಿ ಇತ್ಯಾದಿ ಪಂಚ ಹಾಗೂ ಇಂದ್ರಿಯ ಅರ್ಥ ಅಂದ್ರೆ ರೂಪ ರಸ ಶಬ್ದ ಸ್ಪರ್ಶ ಮತ್ತು ಗಂಧ ಇದಿಷ್ಟರಲ್ಲೂ ಇದಿಷ್ಟರಲ್ಲೂ ಕೂಡ ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ವಿಷಯಗಳಲ್ಲಿ ರಾಗದ್ವೇಷ ಅನ್ನೋದು ವ್ಯವಸ್ಥಿತ ಇದೆ ಅಂತ ಹೇಳ್ತಾನೆ ನೀವು ಯಾವುದೇ ವಿಷಯ ತಗೊಳ್ಬೇಕು ಯಾವುದಾದ್ರೂ ಒಂದು ವಿಷಯ ನನಗೆ ಇಷ್ಟ ಇದೆ ಅಂತ ಇರಲೇಬೇಕು ಯಾವುದಾದ್ರೂ ಒಂದು ವಿಷಯದಲ್ಲಿ ನನ್ನ ಜುಗುಪ್ಸೆ ಇರಲೇಬೇಕು ಚ ಇದು ಕಂಡ್ರೆ ಆಗಲ್ಲ ಯಾವ್ದೋ ನೋಡಿ ನೀವು ಯಾವ್ದಾದ್ರು ಇಂಟ್ರಾಕ್ಷನ್ ಬರಲಿ ಆಗ ನೀವು ನೋಡಿ ಗೊತ್ತಾಗುತ್ತೆ ಇದು ಎರಡು ಇದು ಎರಡು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಮ್ಮ ಬುದ್ಧಿಯನ್ನ ಬ್ಲಾಕ್ ಮಾಡುತ್ತೆ ಈ ವ್ಯವಸಾಯಾತ್ಮಕ ಬುದ್ಧಿ ಏನಿದೆಯೋ ಅಧ್ಯಾತ್ಮವನ್ನ ಕುರಿತು ಆಲೋಚನೆ ಮಾಡುವಂತಹ ಬುದ್ಧಿಗೆ ಇದು ಮಾರಕ ಹೇಗೆ ಅಂದರೆ ನೀವೆಲ್ಲ ಕೇಳ್ತೀರ ಎಲ್ಲವೂ ಬ್ರಹ್ಮವಪ್ಪ ಹಾಗೆ ಹೀಗೆ ಕೇಳ್ಕೊಂಡು ಹೋಗ್ತಿರೋ ಉಪನ್ಯಾಸ ತುಂಬಾ ಚೆನ್ನಾಗಿ ನಿಮ್ಗೆ ಎದುರುಗಡೆನೆ ನಿಮ್ಗೆ ಆಗದೆ ಇರುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ತಕ್ಷಣ ಜಗ್ಗಂತ ಅದು ಎದ್ದಿಲ್ಲತ್ತೆ ಯಾವುದೋ ದ್ವೇಷ ಹೊರಟೋಯ್ತು ಬ್ರಹ್ಮ ಬುದ್ಧಿ ಹಾರಿ ಹೋಯ್ತು ತಾಸಲ್ ಮಾತ್ರ ಹೇಳಿದ್ದು ಹೇಳಿದ್ದೆ ಎಲ್ಲವೂ ಬ್ರಹ್ಮ ಎಲ್ಲವೂ ಶಿವ ಹಾಗೆ ಹೀಗೆ ಅಂತ ಕ್ಲಾಸ್ ಹೊರಗಡೆ ಹೋಗಿ ಕ್ಲಾಸ್ ಹೊರಗಡೆ ಹೋಗಿ ಆ ವ್ಯಕ್ತಿ ಎದುರಾದಾಗ ಬ್ರಹ್ಮ ಬುದ್ಧಿ ಓಡೋಯ್ತು ದ್ವೇಷ ಬುದ್ಧಿ ಜಾಗೃತವಾಯಿತು ಇವನು ಯಮ ಅಂತ ಇವನು ಯಮ ಅನ್ನೋದು ಬುದ್ಧಿ ಜಾಗೃತವಾಯಿತು ಆದ್ದರಿಂದ ಇವರಿಬ್ರು ಏನು ಭಗವಂತ ಹೇಳ್ತಾ ಇದ್ದಾನೆ ತೌಹಿ ಅಸ್ಯ ಪರಿಪಂಥಿನ ಈ ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯಲು ಬಯಸುವವನ ದರೋಡೆ ಮಾರ್ಗದಲ್ಲಿ ಇರ್ತಕ್ಕಂಥ ದರೋಡೆ ಕೋರರು ಪಂಥ ಅಂದ್ರೆ ದಾರಿ ಪಂಥ ಅಂದ್ರೆ ದಾರಿ ಆ ದಾರಿಯಲ್ಲಿ ಇರ್ತಕ್ಕಂಥ ದರೋಡೆಕೋರು ತಲೆ ಒಡೆಯೋರು ಅಂತ ದೋಚೋ ದೋಚಲಿಕ್ಕೆ ಕಾಯ್ತಾ ಇರ್ತಾರೆ ಯಾವಾಗವನು ಆ ಒಂದು ವಿಷಯ ವಸ್ತುಗಳಲ್ಲಿ ರಮಿಸ್ತಾನೋ ರೂಪ ರಸ ಗಂಧ ಸ್ಪರ್ಶ ಇತ್ಯಾದಿಗಳಲ್ಲಿ ಅವರು ಆ ವಿಷಯದೊಂದಿಗೆ ನಿಮ್ಮ ಬುದ್ಧಿಯನ್ನ ಪ್ರವೇಶ ಮಾಡಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಜ್ಞಾನವನ್ನೆಲ್ಲ ದೋಚಿಬಿಡ್ತಾರೆ ನಿಮ್ಮ ಒಳಗೆ ಎಷ್ಟೆಷ್ಟು ಪುರಾಣ ಕೇಳಿದ್ದಿರಲ್ಲ ವೇದ ಕೇಳಿದಿರಲ್ಲ ಉಪದೇಶ ಗಂಟೆಗಟ್ಟಲೆ ಕೇಳಿದಿರಲ್ಲ ಕ್ಲಾಸ್ ವರ್ಷಗಟ್ಟಲೆ ಅಟೆಂಡ್ ಮಾಡಿದಿರಲ್ಲ ಅದೆಲ್ಲವನ್ನೂ ಕೂಡ ನಿಮಿಷಾರ್ಧದಲ್ಲಿ ಅಪ ಅಪಹರಿಸ್ ಪಟ್ಟ ಅಂತಹ ದೊಡ್ಡ ದರೋಡೆಕೋರರು ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ ತಯೋಹ ವಶಂ ನ ಆಗೇ ಅವರ ವಶಕ್ಕೆ ಬರಲೇಬಾರದು ಅಂತ ಇಂದ್ರಿಯ ವಿಷಯದಲ್ಲಿ ಇರ್ತಕ್ಕಂತಹ ರಾಗ ಮತ್ತು ದ್ವೇಷ ಅಂತಕ್ಕಂಥ ಎರಡು ದರೋಡೆಕೋರ ವಶಕ್ಕೆ ಅವರ ಕಂಟ್ರೋಲ್ಗೆ ಬರಬೇಡಿ ಬಂದ್ರೆ ನಿಮ್ಮನ್ನ ದೋಚಿಬಿಡ್ತಾರವರು ಯಾವ ರೀತಿಯಲ್ಲಿ ಟ್ರೈನ್ ದರೋಡೆ ಮಾಡ್ತಾರೋ ಆ ರೀತಿಯಲ್ಲಿ ನಿಮ್ಮನ್ನ ದರೋಡೆ ಮಾಡ್ತಾರೋ ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮನ್ನು ಯಾವ್ದು ಯಾವ್ದು ಬೇಕಾದ ದರೋಡೆ ಮಾಡಿದ್ರು ಕೂಡ ಪರವಾಗಿಲ್ಲ ನಿಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಜ್ಞಾನವನ್ನ ದರೋಡೆ ಮಾಡಿದ್ರೆ ಹೋಯ್ತು ನಿಮ್ಮಲ್ಲಿರ್ತಕ್ಕಂಥ ಮನುಷ್ಯತ್ವೇ ಹೊರಟೋಯ್ತು ನೋಡಿ ರಾಗ ಅತ್ಯಂತ ಗಟ್ಟಿಯಾಗಿ ಅವನಲ್ಲಿ ಇದೆಯೋ ಅವನು ಮಾಡದೇ ಇರ್ತಕ್ಕಂಥ ಕೆಲಸ ಯಾವ್ದಿದೆ ದ್ವೇಷ ಅತ್ಯಂತ ಗಟ್ಟಿಯಾಗಿ ಯಾರಲ್ಲಿ ಕೂತ್ಕೊಂಡಿದ್ಯೋ ಅವನು ಮಾಡದೇ ಇರತಕ್ಕಂಥ ಕೆಲಸ ಯಾವ್ದಿದೆ ಆಗ ಮನುಷ್ಯ ಮನುಷ್ಯನಾಗಿರೋದಿಲ್ಲ ಪಶುವಿಗಿಂತಲೂ ಪಶುವಾಗಿರ್ತಾನೆ ಆದ್ದರಿಂದ ನಮ್ಮ ಮನುಷ್ಯತ್ವವನ್ನು ಕಾಪಾಡಿಕೊಳ್ಳಿಕ್ಕಾದ್ರೂ ಕೂಡ ಅಧ್ಯಾತ್ಮ ಜೀವನ ಬಿಟ್ಬಿಡಿ ಮನುಷ್ಯತ್ವವನ್ನು ಕಾಪಾಡಿ ಕಾಪಾಡಿಕೊಳ್ಳಿ ಕೋಸ್ತ್ರ ಕೂಡ ಏನ್ ಮಾಡಬೇಕು ಅಂದ್ರೆ ಇಂತಹ ವಿಷಯ ವಸ್ತುಗಳು ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ವಹಿಸಬೇಕು ಯಾಕಂದ್ರೆ ಅದ್ರ ಜೊತೆಗೆ ಅಂಟ್ಕೊಂಡು ಬಂದಿರುತ್ತವೆ ಇದೆರಡು ಇದೆರಡೂ ಕೂಡ ಅಂಟ್ಕೊಂಡು ಬಂದಿರುತ್ತಂತೆ ರಾಗ ಮತ್ತು ದ್ವೇಷ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾದ ಸುಅನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಈಗ ಪುನಃ ಉಪಸಂಹಾರ ಮಾಡ್ತಾ ಇದ್ದಾನೆ ತನ್ನ ಉಪದೇಶದ ಉಪಸಂಹಾರವನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಉಪಸಂಹಾರ ಅಂದರೆ ಏನು ಅಂದರೆ ತಾನು ಯಾವ ವಿಷಯವನ್ನು ಮೊದಲು ಶುರು ಮಾಡಿದನೋ ಅದೇ ವಿಷಯದಿಂದ ತನ್ನ ಉಪದೇಶವನ್ನ ಮುಕ್ತಾಯ ಮಾಡತಕ್ಕಂತಹ ಒಂದು ಪದ್ಧತಿಗೆ ಉಪಸಂಹಾರ ಅಂತ ಹೆಸರು ಯಾವಾಗಲೂ ಕೂಡ ಉಪಕ್ರಮ ಮತ್ತು ಉಪಸಂಹಾರ ಎರಡೂ ಒಂದೇದಾಗಿರಬೇಕು ಶಿವನ ಬಗ್ಗೆ ಹೇಳಲಿಕ್ಕೆ ಹೋಗಿ ಮುಗಿಸಿದ್ದು ಗಣಪತಿಯಲ್ಲಿ ಹೀಗಾದರೆ ಜನರಿಗೆ ಕೇಳುವವರಿಗೆ ಇವನು ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಗೋದಿಲ್ಲ ಆದ್ದರಿಂದ ಅತ್ಯಂತ ಎಚ್ಚರಿಕೆಯಿಂದ ಹೇಳುವಂತಹ ಗುರು ಪುನಃ ಇಲ್ಲಿ ಸ್ವಧರ್ಮವನ್ನು ಮಾಡಬೇಕು ಅನ್ನುವಂಥ ವಿಷಯವನ್ನು ಒತ್ತಿ ಒತ್ತಿ ಹೇಳಿ ನಿಲ್ಲಿಸ್ತಾ ಇದ್ದಾನೆ ಸ್ವಧರ್ಮ ಅಂತ ಹೇಳಿದ್ರೆ ನಮ್ಮ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ಜೀವನದ ಯಾವುದೋ ಒಂದು ಹಂತದಲ್ಲಿ ನಮ್ಮ ಕರ್ತವ್ಯವಾಗಿ ಬಂದಂತಹ ಕ್ರಿಯೆಗಳು ಯಾವುದಿದೆಯೋ ಅದು ಸ್ವಧರ್ಮ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ಗುಣಕ್ಕೆ ಅನುಗುಣವಾಗಿ ಬಂದಂತಹ ಕರ್ಮ ಆ ಸ್ವಧರ್ಮದಲ್ಲಿ ದ್ವಿಗುಣ ದೋಷವಿದ್ರೂ ಕೂಡ ಪರಧರ್ಮಾತು ಸುಅನುಷ್ಠಿತಾತ ಶ್ರೇಯ ನನ್ನದಲ್ಲದಂತಹ ಇನ್ನೊಂದು ಧರ್ಮ ಅತ್ಯಂತ ಚೆನ್ನಾಗಿದೆ ಅಂದರೆ ದೂರದಿಂದ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇನ್ನೊಬ್ಬರ ಕೆಲಸ ಆಹಾ ಎಷ್ಟು ಚೆನ್ನಾಗಿ ಅವರು ಹಾಡು ಹೇಳ್ತಾರೆ ನಾನು ಕೂಡ ಹಾಡು ಹೇಳ್ಬಿಡೋಣ ನಾನು ಸಿಂಗರ್ ಆಗ್ತೇನೆ ಅಂದರೆ ನಿನಗೆ ಗಂಟ್ಲೇ ಇಲ್ಲ ಸಿಂಗರ್ ಆಗಲಿಕ್ಕೆ ನಿನ್ನ ಗಂಟ್ಲೇ ಇಲ್ಲ ಸಿಂಗರ್ ಆಗಲಿಕ್ಕೆ ಆದರೂ ಕೂಡ ನಾನು ಸಿಂಗರ್ ಆಗಬೇಕು ಅಂತ ಆಸೆ ತನ್ನ ಕೆಲಸವನ್ನೆಲ್ಲ ಬಿಟ್ಟ ಸಿಂಗರೇ ಆಗಬೇಕು ಅಂತ ಕೂತ್ಕೊಂಡ ಇತ್ತಲಾಗೆ ತನ್ನ ಕೆಲಸಗೂ ಹೊರಟೋಯ್ತು ತನ್ನ ಒಂದು ಕೆಲಸದಿಂದ ಉತ್ಪತ್ತಿ ಆಗ್ತಕ್ಕಂತಹ ಅಭ್ಯುದಯ ನಿಶ್ಚ್ರೇಯಸ್ ಎಲ್ಲ ಹೊರಟೋಯ್ತು ಅವನ ಒಂದು ಯಾವ ಧರ್ಮ ಇದೆಯೋ ಅದನ್ನೂ ಕೂಡ ತನ್ನ ಜೀವನದಲ್ಲಿ ಪಾಲಿಸಲಿಕ್ಕೆ ಅವನಿಗೆ ಆಗಲಿಲ್ಲ ಇದೋ ಭ್ರಷ್ಟ ತದೋ ಭ್ರಷ್ಟ ಹಾಗಾಗಿಬಿಡುತ್ತೆ ಆದ್ರಿಂದ ಇಲ್ಲಿ ಭಗವಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಬೇರೆಯವರ ಸ್ವಭಾವ ಹಾಗೂ ಗುಣಕ್ಕೆ ಸಂಬಂಧಪಟ್ಟಂತಹ ಧರ್ಮ ಯಾವುದಿದೆಯೋ ಅದು ಎಷ್ಟೇ ಚೆನ್ನಾಗಿ ನೀನು ಅನುಸರಿಸಿದ್ರೂ ಕೂಡ ಎಷ್ಟೇ ಚೆನ್ನಾಗಿ ನೀನು ಅನುಸರಿಸಿದರೂ ಕೂಡ ನಿನ್ನ ಸ್ವಭಾವ ಹಾಗೂ ನಿನ್ನ ಕರ್ಮಕ್ಕೆ ಸಂಬಂಧಪಟ್ಟಂತಹ ಯಾವ ಒಂದು ಧರ್ಮವಿದೆಯೋ ಕೆಲಸವಿದೆಯೋ ಕರ್ತವ್ಯವಿದೆಯೋ ಅದು ಅದಕ್ಕಿಂತಲೂ ಶ್ರೇಷ್ಠ ಅಂತ ಧರ್ಮವ್ಯಾದ ಧರ್ಮವ್ಯಾದ ಅವನ ಸ್ವಧರ್ಮಕ್ಕೆ ಬಂದಂಥ ಕೆಲಸ ಯಾವುದು ಅಂದರೆ ಕಟುಕನ ಕೆಲಸ ವೃತ್ತಿಯಲ್ಲಿ ಆತ ಕಟುಕ ವ್ಯಾಧ ಆತ ಮಾಡಿ ಮಾಂಸವನ್ನು ಮಾರಾಟ ಮಾಡ್ತಿದ್ದಂಥ ವ್ಯಕ್ತಿ ಸಮಾಜ ನೋಡಲಿಕ್ಕೆ ಹೋದರೆ ಯೋ ಎಂಥ ಹೀನಾಯವಾದಂಥ ಕೆಲಸ ಅಂತ ಆದರೆ ಅದು ಅವನಿಗೆ ಹೀನಾಯವಾದ ಕೆಲಸ ಅಲ್ಲ ಯಾಕೆ ಅವನ ಸ್ವಧರ್ಮ ಅದು ಅವನ ಗುಣ ಮತ್ತು ಅವನ ಕರ್ಮ ಯಾವುದು ಅವನನ್ನ ಶ್ರೇಯಸ್ಸಿಗೆ ಯಾವುದಕ್ಕೆ ಪರಮಾತ್ಮನ ದರ್ಶನಕ್ಕೆ ಒಯ್ತದೆಯೋ ಅದೆಲ್ಲವೂ ಕೂಡ ಅದು ಸ್ವಧರ್ಮ ಬೇರೆ ಅದು ಯಾವುದನ್ನು ನಾವು ಎಷ್ಟು ಅನುಷ್ಠಾನ ಮಾಡಿದರೂ ಕೂಡ ನಮಗೆ ಅದರಲ್ಲಿ ಯಾವ ಒಂದು ಚಿತ್ತಶುದ್ಧಿ ಉಂಟಾಗುವುದಿಲ್ಲವೋ ಯಾವುದನ್ನು ಮಾಡುವುದರಿಂದ ನಾವು ಪರಮಾತ್ಮನ ಆ ಮಾರ್ಗದಲ್ಲಿ ನಡೆಯುವುದಿಲ್ಲವೋ ಅದೆಲ್ಲವೂ ಕೂಡ ಪರಧರ್ಮ ನಮಗಲ್ಲ ಅದು ಸ್ವಧರ್ಮವನ್ನೇ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಸ್ವಧರ್ಮವನ್ನು ಮಾಡಿ ಆ ಸ್ವಧರ್ಮವನ್ನು ಮಾಡ್ತಾ ಮಾಡ್ತಾ ಸಾಯುವುದೇ ಲೇಸು ಆದರೆ ಪರಧರ್ಮವನ್ನು ಆಚರಿಸಲಿಕ್ಕೆ ಹೋಗಿ ಇದೋ ಭ್ರಷ್ಟ ततो ಭ್ರಷ್ಟ ಆಗುವುದು ಜೀವನದಲ್ಲಿ ಅತ್ಯಂತ ಭಯಂಕರವಾದದ್ದು ಅಂತ ಹಾಗೆ ಮಾಡಿದ್ರೆ ಆತ ಪುನಃ ಫ್ರಮ್ ಸ್ಕ್ರಾಚ್ ಶುರು ಮಾಡ್ಬೇಕಾಗುತ್ತೆ ಸ್ವಧರ್ಮವನ್ನ ಮಾಡ್ತಾ ಇದ್ರೆ ಆತ ಎಲ್ಲಿದ್ದಾನೋ ಅಲ್ಲಿಂದ ಆತ ಮೇಲ್ಮೇಲಕ್ಕೆ ಮೇಲ್ಮೇಲಕ್ಕೆ ಹೋಗ್ತಾ ಇರ್ತಾನೆ ಯಾವುದೇ ಕೆಲಸವೂ ಕೂಡ ಶ್ರೇಷ್ಠವಲ್ಲ ಯಾವುದೇ ಕೆಲಸವೂ ಕೂಡ ಕನಿಷ್ಠವಲ್ಲ ಆದ್ರೆ ಎಲ್ಲ ಕೆಲಸವೂ ಕೂಡ ಶ್ರೇಷ್ಠ ಹೇಗೆ ಅಂದ್ರೆ ಅವನವನ ದೃಷ್ಟಿಯಲ್ಲಿ ಅವನವನ ಮನಸ್ಸನ್ನ ಶುದ್ಧೀಕರಣ ಮಾಡುವಂತಹ ದಿಸೆಯಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಶ್ರೇಷ್ಠ ಕಸ ಗುಡಿಸೋದು ಶ್ರೇಷ್ಠ ಯಾಕೆ ಅಯ್ಯೋ ಕಸ ಗುಡಿಸ್ತಾ ಇದಲ್ಲ ನಾನು ಒಳ್ಳೆ ಮಿನಿಸ್ಟರ್ ಆಗಿದ್ದೀನಲ್ಲ ಆ ದೃಷ್ಟಿಯಿಂದಲ್ಲ ಕಸವನ್ನು ಗುಡಿಸುವಂತಹ ಇದರಲ್ಲಿ ಹೇಗೆ ಮಾಡ್ತಾ ಇದ್ದಾನೆ ಕಸವನ್ನು ಗುಡಿಸೋದು ಓ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದಾನೆ ನಿಷ್ಕಾಮವಾಗಿ ಮಾಡ್ತಾ ಇದ್ದಾನೆ ಸಮಾಜ ಒಂದು ಅತ್ಯಂತ ಚೊಕ್ಕಟವಾಗಿ ಕಾಣಬೇಕು ಒಂದು ಊರು ಚೊಕ್ಕಟವಾಗಿ ಕಾಣಬೇಕು ಅದಕ್ಕೊಂದು ನನ್ನ ಕಿರುಕಾಣಿಕೆ ಆ ಬುದ್ಧಿಯಿಂದ ಈತ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಶ್ರೇಷ್ಠವಾದಂಥ ಕೆಲಸ ಗೊಣತ್ಕೊಂಡು ಮಾಡ್ತಾ ಇದ್ದಾನೆ ಅಯ್ಯೋ ನನಗಿಷ್ಟೇ ಸಂಬಳವೇ ಅವನು ನೋಡು ಎಷ್ಟು ಮಜವಾಗಿದ್ದಾನೆ ಎಷ್ಟು ಸಂಬಳ ಆರು ಸಂಖ್ಯೆ ಏಳು ಸಂಖ್ಯೆ ಎಂಟು ಸಂಖ್ಯೆಯ ಸಂಬಳ ಅವನಿಗೆ ನನಗೋ ನಾಲ್ಕು ಸಂಖ್ಯೆಯ ಸಂಬಳ ಅಂತ ಇವನು ಗೊಣತ್ಕೊಂಡ್ರೆ ಇದು ಆ ಒಂದು ಸ್ವಧರ್ಮ ಆಗುವುದಿಲ್ಲ ಆ ಸ್ವಧರ್ಮ ಸ್ವಧರ್ಮದಿಂದ ಯಾವುದೇ ಒಂದು ಶ್ರೇಯಸ್ಸುನಿ ಉಂಟಾಗುವುದಿಲ್ಲ ಆದ್ರಿಂದ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬನಿಗೂ ಕೂಡ ಅವನವನ ಸ್ವಧರ್ಮ ಶ್ರೇಯಸ್ ಶ್ರೇಷ್ಠವಾದದ್ದು ಪರಧರ್ಮ ತನ್ನ ಸ್ವಭಾವಕ್ಕೆ ಕರ್ಮಕ್ಕೆ ನಿಲುಕದಂತಹ ಧರ್ಮ ಭಯಾವಹ ಅತ್ಯಂತ ಭಯಂಕರವಾದದ್ದು ಯಾಕೆ ಭಯಂಕರ ಅಂತ ಹೇಳಿದ್ರೆ ಸಮಾಜದಲ್ಲೇನೋ ಆತ ಚೆನ್ನಾಗಿ ನಡೀತಾ ಇದ್ದಂಗೆ ಕಾಣಿಸುತ್ತೆ ಆದರೆ ಒಳಗೆ ಯಾವ ಪ್ರೋಗ್ರೆಸ್ ಆಗ್ತಾ ಇರೋಲ್ಲ ಈ ಗೀತೆ ಇರುವುದು ಹೊರಗಡೆ ಪ್ರೋಗ್ರೆಸ್ಗೋಸ್ಕರ ಅಲ್ಲ ಗೀತೆ ಬಂದಿರುವುದು ನಮ್ಮ ಆಂತರಿಕ ಪ್ರೋಗ್ರೆಸ್ಗೋಸ್ಕರ ಆಂತರಿಕ ವಿಕಸನಕ್ಕೋಸ್ಕರ ಹೊರಗಡೆ ಪ್ರೋಗ್ರೆಸ್ಗೋಸ್ಕರ ಗೀತೆ ಬೇಕಾಗಿಲ್ಲ ನಮಗೆ ಬೇಕಾದಷ್ಟು ಜನ ಗುರುಗಳು ಇದ್ದಾರೆ ಅಲ್ಲಲ್ಲಿ ಒಂದೊಂದು ರಸ್ತೆಗೆ ನಾಲ್ಕು ನಾಲ್ಕು ಜನ ಗುರುಗಳಿದ್ದಾರೆ ಅವರಿಗೆಲ್ಲ ಹೇಳ್ಕೊಡ್ತಾರೆ ನಿಮಗೆ ಏನೇನು ಹೇಳ್ಕೊಡ್ಬೇಕೋ ಎಲ್ಲ ಏನೇನು ಹೇಳ್ಕೊಡ್ಬಾರ್ದು ಅದೆಲ್ಲವೂ ಹೇಳ್ಕೊಡ್ತಾರೆ ಹೇಗೆ ಮೇಲ್ ಬರಬೇಕು ಅಂತ ಅದಕ್ಕೆ ಗೀತೆ ಬೇಕಾಗಿಲ್ಲ ನಿಮಗೆ ಗೀತೆಯಿಂದನೇ ಮೇಲ್ಬರ್ಬೋದು ಆದರೆ ಗೀತೆಯ ಉದ್ದೇಶ ಒಳಗಿನ ವಿಕಸನ ಹೇಗೆ ಸಾಧ್ಯ ಹೇಗೆ ನೀವು ಒಳಗಿನಿಂದ ಸ್ವತಂತ್ರರಾಗಬೋದು ಹೇಗೆ ನೀವು ಒಳಗೆ ಜ್ಞಾನವನ್ನು ಪಡೀಬೋದು ಹೇಗೆ ಒಳಗೆ ನೀವು ಭಗವಂತನ ಪ್ರೀತಿಯನ್ನು ಗಳಿಸ್ಬೋದು ಹೇಗೆ ನೀವು ನಿಮ್ಮ ಮನಸ್ಸಿನ ಮೂಲಕ ಅತ್ಯುತ್ತಮವಾದಂತಹ ವಸ್ತುವನ್ನು ನಿಮ್ಮದಾಗಿಸಿಕೊಳ್ಳಬೋದು ಇದೆಲ್ಲವನ್ನೂ ಕೂಡ ಗೀತೆ ಹೇಳಲಿಕ್ಕೆ ಬಂದಿದೆ ಅದರ ವಿಧಾನವನ್ನು ಹೇಳಲಿಕ್ಕೆ ಬಂದಿದೆ ಆದ್ದರಿಂದ ಆ ಗೀತೆಯ ಉದ್ದೇಶ ಬಾಹ್ಯವಾದದ್ದಲ್ಲ ಆಂತರಿಕವಾದಂತಹ ಒಂದು ಮೌಲ್ಯಗಳು ಈ ಆಂತರಿಕವಾದಂತಹ ಮೌಲ್ಯವನ್ನು ಸಂಪಾದನೆ ಮಾಡಬೇಕಾದ್ರೆ ಸ್ವಧರ್ಮವನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡಬೇಕು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಪ ಪರಧರ್ಮವನ್ನು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಹಾಗೆ ಮಾಡಿದರೆ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುತ್ತೆ ಸಣ್ಣ ಎಕ್ಸಾಂಪಲ್ ನೋಡಿ ಒಂದು ಕೃಷಿ ಒಂದು ಕೃಷಿ ತಗೊಳ್ಳಿ ಈಗಿನ ನಮ್ಮ ಸರ್ಕಾರದವರು ಕೃಷಿಯಲ್ಲಿ ಯಾವ ನೀತಿಯೂ ಮಾಡಿಲ್ಲ ಯಾವ ಒಂದು ತರಕಾರಿ ಎಷ್ಟು ಹೆಕ್ಟೇರ್ ಬೆಳಿಬೇಕು ಅನ್ನುವಂಥ ಯಾವ ನೀತಿಯೂ ಇಲ್ಲ ಹೀಗಾಗಿ ಏನಾಗುತ್ತೆ ಒಂದೇ ದಿವಸ ಟೊಮೆಟೊ ಬೆಳೆ ಎಷ್ಟೋ ಅದಕ್ಕೆ ಬೆಲೆ ಹದಿನೆಂಟು ರೂಪಾಯಿ ಅಂತಾಯಿತು ಮಾರನೇ ದಿವಸ ಎಲ್ಲರೂ ಕೂಡ ಟೊಮೆಟೊ ಹಾಕೋರೆ ಇಡೀ ಊರಿಗೂರೆ ಆಮೇಲೆ ಆ ಟೊಮೆಟೊ ಬೆಳೆ ಬಂದಾಗ ಮಾರ್ಕೆಟ್ಗೆ ಹೋದಾಗ ಎಂಟಾಣಿ ಟೊಮೆಟೊ ತಗೊಂಡು ಅದನ್ನು ರಸ್ತೆ ಎಸೆಯೋದು ಆಮೇಲೆ ಅದರ ಮೇಲೆ ಟ್ರ್ಯಾಕ್ಟರ್ ಓಡಿಸೋದು ಜೋರಾಗೆ ಸರ್ಕಾರದ ವಿರುದ್ಧವಾಗಿ ಕೂಗೋದು ಇದು ನಮ್ಮ ಬುದ್ಧಿಗೇಡಿತನ ಮತ್ತು ನಮ್ಮ ಒಂದು ಯಾವುದೊಂದು ಇದೆಯೋ ಆ ವೈವಿಧ್ಯತೆಯನ್ನ ಮೆಚ್ಚದೇ ಇರತಕ್ಕಂತಹ ಬುದ್ಧಿ ನೀವು ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬನ್ನಿ ಸಮಾಜದಲ್ಲಿ ಎಲ್ಲ ರೀತಿಯ ಬೆಳವಣಿಗೆಯನ್ನು ನೀವು ಹೊಂದುತ್ತೀರ ಯಾವಾಗ ಈ ವೈವಿಧ್ಯತೆಯನ್ನು ನೀವು ಗೌರವಿಸುವುದಿಲ್ಲವೋ ಎಲ್ಲ ಒಂದೇ ರೀತಿಯಲ್ಲಿರಬೇಕು ನಾನು ಕೂಡ ಅದೇ ರೀತಿಯಲ್ಲಿ ಸಹಕಾರದಾಗಬೇಕು ನಾನು ಇದೇ ರೀತಿಯಲ್ಲಿ ಇವ್ರ ರೀತಿಯಲ್ಲೇ ಇದಾಗಬೇಕು ಅಂತ ಅನುಕರಣೆ ಮಾಡಿದ್ರೂ ನೀವು ಕೂಡ ಹಾಳಾಗ್ತೀರ ಸಮಾಜವನ್ನು ಕೂಡ ಹಾಳು ಮಾಡ್ತೀರ ಆದ್ದರಿಂದ ಈ ಸ್ವಧರ್ಮ ಅಂತಕ್ಕಂಥದ್ದು ಆ ಒಂದು ವಿಷಯದಲ್ಲಿಯೂ ಕೂಡ ಎಷ್ಟು ಉಪಯೋಗ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಹೀಗೆ ಭಗವಂತ ಹೇಳ್ತಾ ಮುಂದೆ ಅರ್ಜುನ ಒಂದು ಪ್ರಶ್ನೆಗೆ ಒಂದು ಕಿಡಿಯನ್ನ ಹಿಂದಿನ ಮಂತ್ರದಲ್ಲಿ ಎತ್ತಿದ ಒಂದು ಕಿಡಿಯನ್ನ ಎತ್ತಿ ಹಾಕಿದ್ದಾನೆ ಯಾವುದದು ಅಂದ್ರೆ ರಾಗ ಮತ್ತೆ ದ್ವೇಷ ಅಂತ ಅದರ ಬಗ್ಗೆ ಅರ್ಜುನ ಏನ್ ಪ್ರಶ್ನೆಯನ್ನು ಮಾಡ್ತಾನೆ ಅನ್ನೋದನ್ನ ಮುಂದಿನ ವಾರದಲ್ಲಿ ನೋಡೋಣ ಓಂಧೂರ್ ಡಮಿದಂಪೂರ್ಣಾಪೂರ್ ಡಪುಧ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತ ಹರಿ ತತ್ಸತ್ ಶ್ರೀಕೃಷ್ಣರ್ಪಣಮಸ್ತು